ಅಂಬೇ ಆ ಅನೇಕ ಸರ್ತಿ ಕೆಲವು ಸಂದೇಹಗಳಿಗೆ ಉತ್ತರ ಬೇಕು ಅಂತ ಶಿಷ್ಯ ಹಠ ಹಿಡಿದಾಗ ನಿನಗೆ ಪಾಠ ಮಾಡುವ ಶಕ್ತಿ ನನಗಿಲ್ಲ ಅಂತ ಗುರುಗಳು ಸಿಟ್ಟು ಮಾಡಿಕೊಂಡು ಕೂಡ್ತಿದ್ರು ಹಾಗಾದ್ರೆ ಸುತ್ತ ಇದ್ದ ಇನ್ನುಳಿದ ಶಿಷ್ಯರಿಗೆ ಇನ್ನುಳಿದ ಸನ್ಯಾಸಿಗಳಿಗೆಲ್ಲ ಓ ಹಾಗಾದ್ರೆ ಈ ಇಲ್ಲಿ ತನಕ ಹೇಳ್ತಾ ಇದ್ದ ಚಿಂತನೆಯಲ್ಲಿ ಖಂಡಿತ ಏನೋ ಒಂದು ಸಮಸ್ಯೆ ಇದೆ ಅಂತ ಅವ್ರಿಗೆ ಖಾತ್ರಿ ಆಯಿತು ಕೊನೆ ಯೋಚನೆಯಲ್ಲಿ ಈ ಎಲ್ಲ ಶಿಷ್ಯರೆಲ್ಲ ಏನಿರಬಹುದು ಉತ್ತರ ಅಂತಂದಾಗ ಗುರುಗಳು ಕೆಲವೊಮ್ಮೆ ಮುಂದೆ ಬರುತ್ತೆ ಅಂತ ಮುಂದೆ ನಿಮ್ ನಿಮ್ಗೆ ಈಗ ಉತ್ತರ ಗೊತ್ತಲ್ಲ ನನಗೆ ಪ್ರಶ್ನೆ ಮುಂದೆ ಮರೆತು ಹೋಗ್ಬೋದು ಅದ್ರಿಂದ ನನಗೆ ಈಗೇ ಉತ್ತರ ಬೇಕು ಅಂತ ಹಠ ಹಿಡಿದಾಗ ಅವರು ತುಂಬಾ ಶಕ್ತಿ ಈ ಹಠಕ್ಕೆ ಮಣಿದು ನೀನೇ ಹೇಳಿದು ಉತ್ತರ ಅಂತ ವಾಪಾಸು ಕೇಳಿದಾಗ ಪೂರ್ಣ ಅಷ್ಟೇ ನಿಶ್ಚಿತವಾದ ಏನು ತಿಳ್ಕೊಂಡ್ರೆ ಅದು ಕರೆಕ್ಟ್ ಆದ ಹಿಂದಿನ ಸಂದೇಹಗಳಲ್ಲಿ ಪರಿಹಾರ ಆಗುತ್ತೋ ಅಂತ ವಿಷಯಗಳನ್ನೆಲ್ಲ ಎಡವದೆ ತಡವರಿಸದೆ ಸಂದೇಹ ಎದುರುಗಡೆಯವರಿಗೂ ಸಂದೇಹ ಉಳಿಯದಂತೆ ಚೆನ್ನಾಗಿ ಅದರ ವ್ಯಾಖ್ಯಾನವನ್ನು ಮಾಡಿದ್ರು ಈ ತರ ಅವರಲ್ಲಿ ಒಂದು ಜ್ಞಾನದ ಸಹಜವಾದ ಹರಿವು ಇದೆ ಅನ್ನೋದು ಗುರುಗಳಿಗೆ ಗೊತ್ತಾದಾಗ ಅವನಿಗೆ ಎಲ್ಲ ಶಾಸ್ತ್ರದಲ್ಲೂ ಪ್ರವೇಶ ಇದೆ ಅಂತ ಅರ್ಥ ಆದಾಗ ತುಂಬಾ ಸಂತೋಷಪಟ್ಟರು ದೇವರು ನನಗೆ ಕಳುಹಿಸಿಕೊಟ್ಟ ಶಿಷ್ಯ ಅಂದರೆ ಇವರಿಂದಲೇ ನಾನು ದೇವರನ್ನು ಇನ್ನಷ್ಟು ಹೆಚ್ಚು ತಿಳಿಯಲು ಸಾಧ್ಯ ಅನ್ನೋದು ನಿಧಾನಕ್ಕೆ ತುಚ್ಚೂರೇ ಒಳಗಿನಿಂದ ಆ ದೃಢತೆ ಬರಲಿಕ್ಕೆ ಶುರುವಾಯಿತು ಒಂದ್ಸರ್ತಿ ಎಲ್ಲ ಕುತು ಪುರಾಣಗಳನ್ನೆಲ್ಲ ಮರಳಿ ಬರ್ಕೊಡುದು ಅಂತ ಈಗದಾಗ್ಲೇ ಒಂದು ಸರ್ತಿ ಒಂದು ಬಟನ್ ಹೊತ್ತಿದ್ರೆ ಸಾವಿರ ಪ್ರಿಂಟ್ ಬರುವ ಹಾಗೆ ನಾನು ಟೆಕ್ನಾಲಜಿ ಮಿಷನ್ ಅಲ್ಲಿ ಇರಲಿಲ್ಲ ನಿಮ್ಗೆ ಮಹಾಭಾರತ ಬೇಕು ಅಂದ್ರೆ ಒಂದು ಲಕ್ಷ ಶ್ಲೋಕವನ್ನ ನೀವು ಕೂತ್ಕೊಂಡು ಬರ್ಕೋಬೇಕು ಅಲ್ಲಿರುತ್ತೆ ಒಂದು ಲೈಬ್ರರಿಯಲ್ಲಿ ಅದನ್ನ ನೋಡಿ ಕೆಲವರು ಕೆಲವೊಮ್ಮೆ ನಿಮ್ಮೊಬ್ರು ಹೇಳ್ತಾರೆ ಕಂಠಿಯಲ್ಲಿ ಕೆತ್ತಿ ಬರಿಬೇಕು ಈಗದ ಹಾಗೆ ಪೆನ್ ತುದಿ ಎಲ್ಲ ಆರಾಮಾಗಿ ಈಗ ಬರೆಯಲು ಅಭ್ಯಾಸ ಬಿಟ್ಟಿದ್ದೇವೆ ಎಲ್ಲ ಟೈಪ್ ಮಾಡುವುದರಿಂದ ಅದೂ ಬಿಟ್ಟಿದೆ ಅದನ್ನ ಹೇಳಿ ಬಿಟ್ಟರೆ ಅದೇ ಟೈಪ್ ಮಾಡಿ ಅದೇ ಕಳಿಸ್ಬಿಟ್ಟು ಮನುಷ್ಯ ಸುಮ್ನೆ ಅದೊಂದು ಗೊಂಬೆ ಇದೊಂದು ಗೊಂಬೆ ಅಂತ ಆದ್ರೆ ಆಗ ಬರ್ಕೊಳ್ಬೇಕಿತ್ತು ಅದು ಕೈಯಲ್ಲಿ ಮುಷ್ಠಿಯಲ್ಲಿ ದಿಢಿ ಹಿಡಿದು ಕೊರಿಬೇಕು ಅಕ್ಷರಗಳನ್ನು ಕೊರತ ಮೇಲೆ ಅದನ್ನೆಲ್ಲ ಪೇಪರ್ ಬುಗ್ದಾಯಿತು ಅಂತಂದ್ಮೇಲೆ ಅದ್ರ ಮೇಲೆ ಶಾರಿಯ ಹಾಕಿ ತಿಕ್ಕಬೇಕು ತಿಕ್ಕಿದ ಮೇಲೆ ನತ್ತೆ ಅದು ಸ್ವಲ್ಪ ಒಣಗಿದ ಮೇಲೆ ಮೇಲೆ ತೊಳಿಬೇಕು ಆ ಕೆತ್ತಿದ ಭಾಗದಲ್ಲಿ ಶಾಲೆಯ ಒಳಗೆ ಹೊಕ್ಕಿದೆ ಅದು ಉಳಿಯತ್ತೆ ಅದು ಅಕ್ಷರವಾದ ಕಾಣುತ್ತೆ ಹಾಗೆ ಬರ್ಕೊಳ್ಳುವ ಪ್ರಸಂಗ ಬಂದಾಗ ಭಾಗವತದ ಐದನೆಯ ಸ್ಕಂಧದ ಕೆಲವು ಗದ್ಯಗಳ ವಿಷಯವನ್ನ ಯಾರು ಹೇಳುತ್ತಿದ್ರು ಇನ್ನೊಬ್ರು ಯಾರು ಬರ್ಕೊಳ್ಳುದಾಗ್ತಿತ್ತು ಆಗ ಇವ್ರು ಹೇಳಿದ್ರು ಇಲ್ಲ ಆ ಪಾಠ ಹಾಗಲ್ಲ ಅದು ತಪ್ಪಿದೆ ಅಲ್ಲಿ ಅಂತ ಆಚಾರ್ಯರು ಹೇಳಿದರು ಪೂರ್ಣ ವಿವರಣೆ ಕೊಟ್ಟರು ಇಲ್ಲ ಅಲ್ಲಿ ಹಾಗೆ ಅದು ಇವೇನು ನಿಮ್ಮ ಪಾಠದಲ್ಲಿ ಏನೋ ಸಮಸ್ಯೆ ಇದೆ ಆಗ ಇವರೆಲ್ಲ ಉಳಿದವರು ಅದೇ ನಿಮಗೆ ಪುಸ್ತಕನೇ ನೋಡಿಲ್ಲ ಎಲ್ಲೋ ದೂರದ ಕುತ್ಕೊಂಡು ಬರೆಯೋನ್ ನಾನು ಹೇಳೋನ್ ನೀನ್ ಏನ್ ಮಧ್ಯದಲ್ಲಿ ಅಂತ ಅವರವರೆಲ್ಲ ವಾದ ಶುರುವಾಯಿತು ಇಲ್ಲ ನೀವು ಬೇಕಿದ್ರೆ ಇಂಥ ಪುಸ್ತಕ ತೆಗೀರಿ ಇಂಥ ಪುಟ್ಟ ತೆಗೀರಿ ಇಂಥ ಜಾಲೆ ನೋಡಿ ಈ ಇಡೀ ಗದ್ಯ ಅಲ್ಲಿ ಇದೆ ನಾನು ಹೇಳಿದ್ದ ಅಲ್ಲಿ ಇದೆ ಅನ್ಬಿಟ್ರು ಅಲ್ಲಿರೋದ್ ಸರಿ ನಿಮ್ಗೆ ಏನ್ ಗೊತ್ತು ಅಲ್ಲಿ ಏನತ್ತೆ ಅಂತ ನಮಗೂ ಗೊತ್ತು ಸೀದ ಆಚಾರ್ಯರು ಅಷ್ಟೂ ಪೂರ್ಣ ಬಿಡದೆ ಆ ಬರೀಲಿಕ್ಕೆ ಎಷ್ಟು ಬಾಕಿ ಇತ್ತು ಎಲ್ಲವನ್ನು ಹೇಳಿ ಮುಗಿಸಿದ್ರು ಹೌದಾ ನೋಡ್ರೇಬೇಕು ಅಂತ ಅದನ್ನ ತೆಗೆದು ನೋಡಿದ್ರೆ ಇವರು ಹೇಳಿದ ಪಾಠದಂತೆ ಪ್ರತಿ ಅಕ್ಷರವೂ ಕೂಡ ಹೆಚ್ಚು ಕಮ್ಮಿ ಇಲ್ಲದಂತೆ ಆ ಶುದ್ಧ ವೇದವ್ಯಾಸರ ಪಾಠ ಏನು ಒಂದು ಸಾಕ್ಷಿ ಸಿಕ್ಕಿತು ಅಂತ ಆದ್ರಿಂದಾಗಿ ಎಲ್ಲರೂ ತುಂಬಾ ಸಂತೋಷಪಟ್ಟರು ಒಂದು ವಾಕ್ಯ ಎರಡು ವಾಕ್ಯ ಅಲ್ಲ ಅಧ್ಯಾಯ ಅಧ್ಯಾಯಗಳ ಕಟ್ಟಲೆ ಹೇಳಿದ್ದಾರೆ ಆಚರಣೆ ಇಷ್ಟೂ ಅಧ್ಯಾಯದಲ್ಲಿ ಹೀಗೆ ಆಗಬೇಕು ಉಂಟು ಎಷ್ಟು ಬಾಯಿಗೆ ಬಂದ ಮೇಲೆ ಇವ್ರಿಗೆ ಖಂಡಿತ ಪಾಠಾಂತರದ ವ್ಯತ್ಯಾಸ ಗೊತ್ತಿರುತ್ತೆ ಅಂತ ಆಮೇಲೆ ಅವರಿಗೆಲ್ಲ ಅನ್ನಿಸಿದ್ರು ಖುಷಿ ಪಟ್ರು ಕೂಡ ಕೇಳಿದ್ರು ಯಾವಾಗ ಓದಿದೀವಿ ಇದನ್ನೆಲ್ಲ ಹೇಗೆ ಇದೆಲ್ಲ ಇಷ್ಟು ನಿಮಗೆ ತಲೆಯಲ್ಲೇ ಎಲ್ಲ ತುಂಬಕೊಂಡ್ಬಿಟ್ಟಿದೆ ನಾವೆಲ್ಲ ಪುಸ್ತಕ ಹಸ್ತಭೂಷಣ ಮತ್ತೆ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿರ್ತೀವಿ ಈಗ ಅದು ಹೋಗಿದೆ ಟ್ಯಾಬ್ ಅಲ್ಲಿ ಇರುತ್ತೆ ಟ್ಯಾಬ್ ಕಟ್ಟೋಯ್ತು ಅಂದ್ರೆ ನಮ್ದೆಲ್ಲ ಪುಸ್ತಕ ದಮಾರ್ ಆಯ್ತು ಅಂತ ಲೆಕ್ಕ ಹೆಂಗ್ ಗೊತ್ತಾಯ್ತು ಆಗ ಆಚಾರ್ಯರು ಇದು ಖಂಡಿತ ನೀನು ಈಗೆಲ್ಲೋ ಓದಿದ ಅನ್ಸಲ್ಲ ಅತ್ರ ಜನ್ಮ ನಿನ ಎತ್ಪಟ್ಟಂತೆ ಜೈತ್ರಭಾತೆ ಕಥನಿತ್ಯಮ ನೋಕ್ತೆ ಎಲ್ಲಿಂದ ಗೊತ್ತಾಯಿತು ಅಂತ ಕೇಳಿದಾಗ ಅದಕ್ಕೆ ಸಹಿದೇದ ಪುರಂ ಪುರಾ ಸರ್ವಮಿತಿ ಇದನ್ನ ಬಹಳ ಹಿಂದೆಯೇ ಓದಿ ಬಿಟ್ಟಿದ್ದೇನೆ ನಾನು ಹಾಗೆ ಹೇಳುದು ಓದಿ ಬಿಟ್ಟಿದ್ದೇನೆ ಓದಿ ಬಿಟ್ಟಿದ್ದೇನೆ ಆಕೆ ಅದರ ನಾನು ಓದಿದ್ರು ಅದನ್ನು ಬಿಡುವ ಪ್ರಸಂಗವೇ ಇಲ್ಲ ನಿರಂತರ ಅದು ನನ್ನ ತಲೆಯಲ್ಲಿ ಇದೆ ಅಂತ ಅನ್ನುವ ಒಂದು ಸೂಚನೆ ನಿಮ್ಗೆ ಈಗ ನಾನು ವೇದಿಕ ಮಾತುಗಳಿಂದ ಅರಿವಾಯಿತು ಅಂತ ಹೀಗೆ ಸಜ್ಜನರಿಗೆಲ್ಲ ಆ ಸಂದೇಹಕ್ಕೆ ಆಸ್ಪದ ಕೊಡದ ರೀತಿಯ ಅವರ ಮಾತಿನ ಶೈಲಿ ಸಮಾಧಾನ ಜೊತೆಗೆ ಸ್ಪಷ್ಟತೆ ನಿಖರತೆ ಇದೆಲ್ಲ ಅಲ್ಲಿಯ ವೇದಾಂತ ವಿದ್ಯೆಯನ್ನು ಬಯಸಿ ಉಳಿದ ಗುರುಗಳಿಗೆ ಉಳಿದ ಜೊತೆಗಾರ ಸನ್ಯಾಸಿಗಳಿಗೆಲ್ಲ ಬಹಳ ಆನಂದ ಕೊಟ್ಟಿತು ಗುರುಗಳು ತೀರ್ಮಾನ ಮಾಡಿದ್ರು ಈಗ ಇವನಿಗೆ ವೇದಾಂತ ಸಾಮ್ರಾಜ್ಯದ ಪಟ್ಟವನ್ನು ಕಟ್ಟಬೇಕು ಅಲ್ಲಿ ತನಕ ಅವರಿಗೆ ತೀರ್ಥ ಅನ್ನುವ ಬದಲು ಇರಲ್ಲ ಸನ್ಯಾಸ ಕೊಡುವಾಗ ಪೂರ್ಣ ಅಷ್ಟೇ ಸನ್ಯಾಸ ಅವರ ಅಧ್ಯಯನ ಮುಗಿದು ಅವರು ಯಾವುದೇ ಶಾಸ್ತ್ರದಲ್ಲಿ ಯಾರೇ ಬಂದು ಏನೇ ವಾದ ಮಾಡಿದ್ರು ಅದಕ್ಕೆ ಉತ್ತರ ಕೊಡಬಲ್ಲರೂ ನಮ್ಮ ಮಠದ ವ್ಯವಸ್ಥೆಯ ಮುಂದಿನ ರುವಾರಿಯಾಗಿ ಯಾರೇ ಏನೇ ವಾದಕ್ಕೆ ಇಳಿದ್ರು ಅಥವಾ ಎಲ್ಲೇ ಒಂದು ವಾಕ್ಯಾರ್ಥಗಳು ನಡೆದ್ರು ಅದಕ್ಕೆ ಅಧ್ಯಕ್ಷ ಸ್ಥಾನದಲ್ಲೋ ಅಥವಾ ಹಿರಿಯ ಪ್ರಾಶ್ಮಿಕರಾಗಿಯೂ ಕೂಡ ಬಲ್ಲವರು ಉಕ್ತ ಗುರುಗಳಿಗೆ ಅನ್ನಿಸಿದ ಮೇಲೆ ಅವರಿಗೆ ತೀರ್ಥ ಪದವಿ ಕೊಡುತ್ತಾರೆ ತೀರ್ಥ ಅಂದ್ರೆ ಸಕಲ ಶಾಸ್ತ್ರಗಳನ್ನು ಬಲ್ಲವರು ತ ಸನ್ಯಾಸಕ್ಕೂ ಅದಕ್ಕೂ ನೇರ ಏನು ಸಂಬಂಧ ಇಲ್ಲ ಸನ್ಯಾಸಗಳಿಗೆ ಕೊಡುವುದು ಅನ್ನೋದಷ್ಟೇ ತೀರ್ಥ ಅನ್ನುವ ಶಬ್ದ ಆಚಾರ್ಯರಿಗೆ ಆಗ ಆನಂದ ತೀರ್ಥ ಅಂತ ಹೆಸರು ಕೊಟ್ಟರು ಅಲ್ಲಿ ತನಕ ಅವರಿಗೆ ಪೂರ್ಣ ಪ್ರಜ್ಞಾ ಅಂತಿತ್ತು ಆಗ ಆನಂದ ತೀರ್ಥ ಅನ್ನೋ ಹೆಸರನ್ನ ಆನಂದ ತೀರ್ಥೇತಿ ಪದಂ ಗುರುದಿತ ಬಹೂವ ತೂಪ ರೂಪಕ ಭಗವಂತನಲ್ಲಿ ಸದಾ ಮನಸ್ಸಿಟ್ಟು ಆನಂದದಿಂದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಉಳಿದಲ್ಲಿ ಉಣಿಸುವವರಾದ್ದರಿಂದ ಅವರನ್ನು ಆನಂದ ತೀರ್ಥ ಅನ್ನೋದು ಸಹಜ ನಾನಾಯಿತು ಅನ್ವರ್ಥ ನಾನಾಯಿತು ಅಂತ ಹೇಳ್ತಾರೆ ಅಚ್ಚುತ ಪ್ರಜ್ಞರಲ್ಲಿ ಅನೇಕ ಜನ ಗೆಳೆಯರಿದ್ರು ಸನ್ಯಾಸಿ ಗೆಳೆಯರು ಅದ್ರಲ್ಲಿ ಒಬ್ರು ಗೆಳೆಯರಿಗೆ ನಮ್ಮವ್ರಿಗೆ ಯಾರಿಗಾದ್ರೂ ಶಿಷ್ಯ ಪದವಿ ಸಿಗಬೇಕಿತ್ತು ಇದು ಯಾರಿಗೂ ಒಬ್ಬರಿಗೆ ಕೊಟ್ಟು ಬಿಟ್ರಲ್ವಾ ಅಂತ ಒಂಚೂರು ಒಳಗಿನಿಂದ ಯೋಚನೆ ಇದ್ದ ಹಾಗೆ ಅವನು ನಿಮ್ಮ ಶಿಷ್ಯ ಬಾರಿ ದೂರ ಹಾಗಿದ್ರೆ ಒಂದು ವಾದ ಮಾಡ ನಾನು ಅವನತ್ರ ನನ್ನ ಶಾಸ್ತ್ರದ ಹಿನ್ನೆಲೆಯನ್ನು ಅವನತ್ರ ಚರ್ಚೆ ಮಾಡಬೇಕಿದೆ ಅಂತ ಆ ಮಿತ್ರ ಸನ್ಯಾಸಿ ಅಚ್ಯುತ ಪ್ರಜ್ಞರನ್ನ ಕೇಳಿದಾಗ ಖಂಡಿತ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಕರೀತೇನೆ ಎಂದು ಶಿಷ್ಯನನ್ನು ಕರೆದು ಶಿಷ್ಯ ಬಂದ ತಕ್ಷಣವೇ ಇದು ಶಾಸ್ತ್ರಾರ್ಥ ವಾಕ್ಯಾರ್ಥ ಗೋಷ್ಠಿ ಶುರುವಾಯಿತು ಶಾಸ್ತ್ರದ ಸಹಜವಾಗಿ ಮಾತುಗಳು ಬಂದಾಗ ಆ ಭೇದೆಯನ್ನು ಸಾಧಿಸುವುದು ದೊಡ್ಡ ಸಂಗತಿ ಅಲ್ಲ ಲೋಕದಲ್ಲಿ ಎಲ್ಲಿಗೂ ಗೊತ್ತು ಗೊತ್ತಿರುವುದನ್ನ ಶಾಸ್ತ್ರ ಹೇಳಬೇಕಾಗಿಲ್ಲ ಗೊತ್ತಾಗುತ್ತೆ ನಾನು ನೀನು ಬೇರೆ ಬೇರೆ ಅಂತ ಅಭೇದ ಅನ್ನೋದು ಶಾಸ್ತ್ರದ ನಿಜವಾದ ಆ ಸಾರ ಯಾಕೆಂದ್ರೆ ಯಾವುದು ನಮ್ಗೆ ಗೊತ್ತಿಲ್ಲವೋ ಅದನ್ನೇ ಹೇಳುವುದು ವೇದಾಂತ ಅಂತ ಈಗೆಲ್ಲ ಏನೇನು ಭಾಗ ಶುರುವಾಯಿತು ಅದಕ್ಕೆ ನಾನು ಬೇಕಾದ್ರೆ ನಿಮ್ಗೆ ಲೋಕದಲ್ಲಿ ಇರುವ ಉದಾಹರಣೆಯನ್ನೇ ಹೇಳಿ ಹೇಳಿದ್ದೇನೆ ಒಂದೇ ಆಗ್ಬೇಕು ನಂಬಿ ಕಾಣುವುದೇನಿದೆ ಅದು ನಿಜವಾದ ಜಗತ್ತಲ್ಲ ನಮಗಿಬ್ಬರಿಗೂ ಭಿನ್ನಮತ ಇರುವ ಈ ಪ್ರಪಂಚ ಅನ್ನುವುದು ಅದು ಸುಳ್ಳು ಯಾಕೆಂದ್ರೆ ಅದು ನಿಜವಾದ ಸತ್ಯವೇ ವಿಷಯವಾಗಿದ್ರೆ ನಮಗೆ ಅದರ ಇನ್ನೊಂದು ಮುಖ ಗೊತ್ತಾಗ್ಬೇಕಾದ ಅವಶ್ಯಕತೆ ಇರ್ಲಿಲ್ಲ ಹೇಗೆ ಅಂದ್ರೆ ನೀವು ಕಪ್ಪೆ ಚಿಪ್ಪನ್ನು ನೋಡ್ತೀರಿ ಆದ್ರೆ ನಿಮ್ಗದು ಬೆಳ್ಳಿ ಇಂಥ ಭ್ರಮೆ ಬರುತ್ತೆ ವಸ್ತುತಃ ನೋಡಿದ್ದು ಕಪ್ಪೆ ಚಿಪ್ಪ ಆದ್ರೂ ನಿಮ್ಗೆ ಬಂದ ಭ್ರಮೆ ನೀವು ಬೆಳ್ಳಿ ತಂದುಕೊಂಡು ಅದರಲ್ಲಿ ಪೂರ್ತಿ ಪ್ರವೃತ್ತಿ ಮಾಡಿ ತಗೊಂಡು ಆ ಬೆಳ್ಳಿ ಸಿಟ್ಟು ತಂದ್ಕೊಳ್ತೀರಿ ಆಮೇಲೆ ಗೊತ್ತಾಗತ್ತೆ ಅಥವಾ ನೀವು ವಾಹನದಲ್ಲಿ ಹೋಗುವಾಗ ನೋಡಿದ್ರೆ ಅಯ್ಯೋ ಅಲ್ಲ ಬೆಳ್ಳಿ ಬಟ್ಲು ಬಿದ್ದಾ ಇತ್ತು ತಗೊಳ್ಲಿಕ್ಕೆ ಆಗಲಿಲ್ಲ ನೀವು ಕೊನೆ ತಂದನು ಎಷ್ಟು ದಿವಸ ಬೆಳ್ಳಿ ಬಟ್ಲು ಮಿಸ್ ಆಯ್ತು ಅಂತಂದ್ರೆ ತಲೆ ಹೊರಬಿಡುತ್ತೆ ಆದ್ರಿಂದಾಗಿ ಆ ಸಂದೇಹ ಹೇಗೆ ಮನಸ್ಸಿಗೆ ನನಗೆ ನಿರಂತರ ಕಾಡುತ್ತೋ ಹಾಗೆ ಇಲ್ಲೂ ಕೂಡ ವಿವಾದಕ್ಕೆ ಒಳಗಾದಂತಹ ಈ ಜಗತ್ತು ನಿಜವಾಗಿ ಇಲ್ಲ ಯಾಕೆ ಅಂದ್ರೆ ಕಣ್ಣಿಗೆ ಕಾಣುವುದರಿಂದ ಕಣ್ಣಿಗೆ ಕಾಣ್ತಾ ಇದೆ ಆದ್ರಿಂದ ಸುಳ್ಳು ಹೇಗೆ ಕಣ್ಣಿಗೆ ಕಾಣ್ತಾ ಇದೆ ಬೆಳ್ಳಿ ಆದ್ರೆ ಅದು ಸುಳ್ಳು ಹೇಗೋ ಹಾಗೆ ಏನಾದ್ರೂ ದೋಷ ಇದೆಯಾ ಈ ತರ್ಕದಲ್ಲಿ ಏನು ದೋಷ ಇಲ್ಲ ಆಚಾರ್ಯರು ತಲೆನೇ ಕೆಡಿಸ್ಕೊಂಡಿಲ್ಲ ಅಲ್ಲ ವಾಪಸ್ ಹೇಳಿದ್ರು ನೀನು ಹೇಳಿ ನೀವು ಹೇಳಿದ ವಾಲು ಅನ್ನೇ ನಾನು ಮರಳಿ ವಾಪಸ್ ನಿಮ್ಮ ಮುಂದೆ ಇಡ್ತೇನೆ ಈ ಕಾಣುವ ಜಗತ್ ಈ ನಿಮ್ಮ ವಿವಾದಿತವಾದ ಈ ಜಗತ್ತೇನಿದೆ ಇದು ಸತ್ಯ ಯಾಕೆಂದ್ರೆ ಕಾಣುವ ಕಾಣ್ತಾ ಇರುವುದರಿಂದ ಹೇಗೆ ಮಡಿಕೆ ಹಾಗೆ ಮಡಿಕೆ ಕಾಣ್ತಾ ಇದೆ ಅಂದ್ರೆ ಅದು ಸತ್ಯ ಹಾಗೆ ಈ ಜಗತ್ತು ಕಾಣ್ತಾ ಇದೆ ಅದ್ರಿಂದ ಸತ್ಯ ಇದಕ್ಕೆ ದೋಷ ಇದೆ ತಕ್ಕ ಮಾಡಿದರೆ ತಕ್ಕದಿಂದ ಏನ್ ಬೇಕಾದ್ರೂ ಹೇಳ್ಬೋದು ಆದ್ರಿಂದಾಗಿ ಜಗತ್ತಿನಲ್ಲಿ ಈಗ ನಿಮ್ಮ ಕಣ್ಣಿನಿಂದ ನೀವು ಅದನ್ನು ನೋಡುವಾಗ ಸೃಷ್ಟಿಯಾಯ್ತು ಅಂತ ಹೀಗೆಲ್ಲ ಏನು ವಾದ ಶುರುವಾಗುತ್ತೆ ಮತ್ತೆ ಅದಕ್ಕೆ ಹೇಳಿದ್ರು ಈಗ ನಾನೀಗ ಡೆಸ್ಕ್ ನೋಡುತ್ತಾ ಇದ್ದೇನೆ ಆದ್ರೆ ಈ ಡೆಸ್ಕ್ ಸೃಷ್ಟಿಯಾಯ್ತು ಅಂತ ನಿಮ್ಮ ಅಭಿಪ್ರಾಯ ಒಟ್ಟು ಕಾಣ್ತಾ ಇದೆ ಅದರಲ್ಲಿ ಸುಳ್ಳು ಅಂತ ನಾನು ಇಲ್ಲಿ ಉಪನ್ಯಾಸ ಮುಗಿಸಿ ಪಕ್ಕೊಂಡು ಹೋಗ್ತೇನೆ ನಾನೀಗ ಡೆಸ್ಕ್ ನೋಡ್ತಿಲ್ಲ ಅಂದ್ರೆ ಡೆಸ್ಕ್ ಬಿದೋಗುದ ಮರೆಯಾಗುತ್ತಾ ಡೆಸ್ಕ್ ಇಲ್ಲೇ ಇದೆ ನಾನು ಅವ್ರು ಹೇಳುದು ಕಣ್ಣಿನಿಂದ ನೋಡಿದ ಮೇಲೆ ವಸ್ತು ಸೃಷ್ಟಿ ಆಗುದು ಅಂತ ದೃಷ್ಟಿ ಸೃಷ್ಟಿ ಅಂತ ಹೆಸರು ನಾನು ಈ ಕೋಣೆಯಿಂದ ಪಕ್ಕದ ಕೋಣೆಗೋದ್ರೆ ಇಲ್ಲಿರುವ ಡೆಸ್ ಮಾಯಾಗುತ್ತಾ ಇಲ್ಲ ಅದು ಇನ್ಯಾರು ನೋಡ್ತಾ ಇರ್ತಾರೆ ಆದ್ರ ಇದಾಗಿರುತ್ತೆ ಅಂತ ಇನ್ನೇನು ಹೇಳಿ ಆದ್ರೂ ಇನ್ನೊಬ್ರು ಯಾರು ನೋಡ್ತಾ ಇದ್ದಾರೆ ಅಂತ ಸರಿ ಆಯ್ತು ಇನ್ನೊಬ್ರು ಯಾರು ನೋಡ್ತಿಲ್ಲ ಕಿಟಕಿ ಇದು ಕೋಣೆಯಲ್ಲಿ ಕತ್ಲೆ ಆಯ್ತು ಮತ್ತೆ ಇತ್ತು ಡೆಸು ನಾನು ನಡ್ಕೊಂಡು ಬರ್ತೇನೆ ನನ್ಗೆ ಕಣ್ಣು ಕಾಣಿಸ್ತಿಲ್ಲ ಪಟ್ಟಿನೂ ಬೇಕಾದ್ರೆ ಕಟ್ಟಿರಿ ನಾನು ಬರುವಾಗ ಕಾಲಿಗೆ ತಾಲಿ ಎಡಲು ಬೀಳ್ತೇನೆ ಡೆಸ್ಕ್ ಅಲ್ಲಿ ಆ ಡೆಸ್ಕ್ ಯಾರ ಯಾರ ಕಣ್ಣಿಗೆ ಇತ್ತು ಕಣ್ ಪಟ್ಟಿ ಕಟ್ಟಿದೆ ಡೆಸ್ಕ್ ಆದ್ರೂ ಅಲ್ಲೇ ಇದೆ ಅನ್ನಲ್ಲಿ ದೃಷ್ಟಿ ಇಲ್ಲದೆ ಇದ್ರು ಅಲ್ಲದೂ ಸೃಷ್ಟಿ ಇದೆಯಾ ಅದೇ ನಿಜ ಅದೇ ಸತ್ಯ ಆದ್ರಿಂದಾಗಿ ನೀವು ಈ ಸುಮ್ಮನೆ ಮಾತು ಬರುತ್ತೆ ಅಂತ ಏನೇನೋ ಸೃಷ್ಟಿ ಮಾಡಿ ಇತ್ತು ಇಂಥ ಸಂಗತಿಗಳನ್ನ ವಾದದ ಶೈಲಿಯನ್ನ ನಾರಾಯಣ ಪಂಡಿತರು ತುಂಬಾ ಸುಂದರವಾಗಿ ಅನೇಕ ಶ್ಲೋಕಗಳಲ್ಲಿ ಒಂದು ಕಾವಿಡಗೆ ಅದನ್ನು ಹಿಡಿದಿಟ್ಟುವುದು ಅಷ್ಟು ಸುಲಭದ ಮಾತಲ್ಲ ಕೊನೆಗೆ ತರ್ಕಕ್ಕೆ ಯಾವತ್ತೂ ಕೂಡ ಗಟ್ಟಿ ನೆಲೆ ಇಲ್ಲ ಕಾಗೆಯನ್ನು ಬೆಳ್ಳಗೆ ಎನ್ಬಹುದು ಕತ್ತೆಯನ್ನು ಕುದುರೆ ಎನ್ಬಹುದು ಏನ್ ಬೇಕಾದ್ರೂ ನಿಮ್ಗೆ ಬುದ್ಧಿವಂತಿಕೆ ಇದ್ದಾಗ ಸಮರ್ಥನೆ ಮಾಡಬಹುದು ಅದರಿಂದಾಗಿ ತರ್ಕವನ್ನು ಯಾವತ್ತೂ ಕೂಡ ನೆಚ್ಚಿಕೊಂಡು ಸತ್ಯವನ್ನು ಗೆಜಿಸ್ಲಿಕ್ಕಾಗುವುದಿಲ್ಲ ಯಾಕೆಂದ್ರೆ ತರ್ಕಕ್ಕೆ ಏನನ್ನೂ ಸಾಧಿಸುವುದು ಸಾಧ್ಯವಿಲ್ಲ ಯಾಕೆಂದ್ರೆ ತರ್ಕ ಏನ್ ಬೇಕಾದ್ರೂ ಸಾಧಿಸಬಹುದಾದ್ದರಿಂದ ನಿಮ್ಗೆ ಸತ್ಯ ಅಂತ ಅಪೇಕ್ಷೆ ಇದೆಯಾ ನೀವು ಸತ್ಯವನ್ನು ಸಾಧಿಸ್ತೀರಿ ಸುಳ್ಳು ಅಂತ ಸಾಧಿಸ್ಬೇಕಾ ನೀವು ಸುಳ್ಳು ಅಂತ ಸಾಧಿಸ್ತೀವಿ ದೇವ್ರು ಇದ್ದಾನೆ ಅಂತ ಹೇಳ್ಬೇಕಾ ನಿಮ್ಗೆ ಇದ್ದದಕ್ಕೆ ಬೇಕಾದಷ್ಟು ದಾಖಲೆಗಳು ಸಿಗ್ತವೆ ದೇವ್ರು ಇಲ್ಲ ಅಂದ್ರೆ ನಿಮ್ಗೆ ತಲೆಯಲ್ಲಿ ಬಂದು ಕೂತಿದ್ಯಾ ನೀವು ದೇವ್ರು ಇಲ್ಲ ಅಂದ್ರೆ ಬೇಕಾದಷ್ಟು ಘಟನೆಗಳನ್ನು ತೋರಿಸ್ತೀವಿ ನಿಮ್ಗೆ ನಿಜವಾಗಿ ಅಲ್ಲೇನಿದೆ ಅಂತ ಬೇಕಿಲ್ಲ ನಿಮ್ ತಲೆಯಲ್ಲಿ ಏನಿದೆ ಅನ್ನೋದು ಬೇಕಿದೆ ಅದ್ರ ತರ್ಕ ಅದಕ್ಕೆ ತಕ್ಕ ತರ್ಕಗಳನ್ನು ಹುಡ್ ಹುಡಿಸ್ತಾ ಹಾಗಾಗಿ ಅದು ಯಾವತ್ತೂ ಸತ್ಯವನ್ನು ಹೇಳು ಸಾಧ್ಯ ಇಲ್ಲ ಅಂತ ಹೇಳಿದ್ದಕ್ಕೆ ಆಚಾರ್ಯರಿಗೆ ಅನುಮಾನ ತೀರ್ಥ ಅಂತ ಹೆಸರು ಬಂತಾನೇ ಅನುಮಾನ ಕನ್ನಡದ ಅನುಮಾನ ಅಂದ್ರೆ ಸಂಸ್ಕೃತದಲ್ಲಿ ಒಂದು ಅನುಮಾನ ಅಂತ ಶಬ್ದ ಇದೆ ಸಂಸ್ಕೃತದಲ್ಲಿ ಅನುಮಾನ ಅಂದ್ರೆ ಆ ಒಟ್ಟು ನನಗೆ ಮೂರು ಸಂಗತಿಗಳಿಂದ ಒಂದು ವಸ್ತುವಿನ ಯಥಾರ್ಥವಾದ ಜ್ಞಾನ ಬರುತ್ತೆ ಒಂದು ಪ್ರತ್ಯಕ್ಷ ಒಂದೋ ಅನುಮಾನ ಒಂದು ಆಗಮ ಅಂತ ನೇರ ಕಣ್ಣಿನಿಂದ ನೋಡುವುದು ಕಿವಿಯಿಂದ ಕೇಳುವುದು ಮೂಗಿನಿಂದ ಮೂಸುವುದು ಬಾಯಿಯಿಂದ ತಿನ್ನುವುದು ಈ ಸಂಗತಿಗಳು ಇಂದ್ರಿಯಗಳಿಗೆ ನೇರ ಏನ್ ಕಂಡಿತು ಅದು ಪ್ರತ್ಯಕ್ಷ ಪ್ರತಿ ದಿವಸ ನಮ್ಗೆ ಬೆಳಿಗ್ಗೆ ಕಿವಿಗೆ ಬೀಳ್ತಾ ಇತ್ತು ಏಳು ಗಂಟೆ ಅಷ್ಟೊತ್ತಿಗೆ ಹಾಲು ಅಂತ ಕಿರಿಸ್ತಾ ಹೋಗ್ತಾನೆ ಐದಾರು ದಿವ್ಸ ನಾವು ಟೈಮ್ ನೋಡಿದ್ವಿ ಕರೆಕ್ಟ್ ಏಳು ಗಂಟೆಗೆ ಅವನು ಹಾಲು ಅಂತ ಕಿರ್ಸಿದ್ ಎಂಟನೇ ದಿವಸ ನಾವು ನನ್ನ ನಾವು ಟೈಮ್ ನೋಡಲ್ಲ ಹಾಲು ಅಂತ ಬಂದ್ರೆ ಏಳು ಏಳು ಹಾಲ್ ಬಂದ ಏಳಾಯ್ತು ಅಂತೇವು ನಾವು ಅಂದ್ರೆ ಈ ಹಿಂದಿನ ಏಳು ದಿವಸದ ಪ್ರತ್ಯಕ್ಷವನ್ನ ಅನುಸರಿಸಿ ಮಾನ ಪ್ರಮಾಣ ಈ ಏಳು ದಿವಸದ ಹಿಂದಿನ ಪ್ರತ್ಯಕ್ಷವನ್ನ ಅನುಸರಿಸಿ ಎಂಟನೇ ದಿನ ಗಡಿಯಾರ ನೋಡದೆಯೇ ಗಂಟೆ ಏಳಾಯ್ತು ಅಂತ ನಾನು ಊಹಿಸಿದೆ ಅಲ್ವಾ ಇದು ಅನುಮಾನ ಇನ್ನು ಕೊನೆಯದ್ದು ಪ್ರತ್ಯಕ್ಷ ಅಂತ ಹೇಳುದು ಅಂದ್ರೆ ಆಗಮ ಅಂತ ಹೇಳುದು ಆಗಮ ಅಂತಂದ್ರೆ ನಾವು ಕಂಡಿಲ್ಲ ನೀವು ಕಂಡಿಲ್ಲ ಆದ್ರೆ ಕಂಡವರ ಮಾತಿದೆ ಅವರೆಲ್ಲ ಕಂಡು ಹೇಳಿದ ಸಂಗತಿ ಅವರಲ್ಲಿ ಭಾರಿ ನಮಗೆ ಆಪ್ತತ್ವ ಇದೆ ಅವ್ರು ಯಾವತ್ತೂ ಯಾವ ವಿಷಯದಲ್ಲಿ ಯಾರಲ್ಲೂ ಸುಳ್ಳು ಹೇಳಿದವರಲ್ಲ ಅಂತಹ ಋಷಿಗಳ ವೇದ ಮುಖವಾದ ಮಾತುಗಳೇನಿವೆ ಇದು ಆಗಮ ಅಂತ ಹೀಗೆ ಮೂರು ಪ್ರಮಾಣಗಳಿಂದ ಒಂದು ವಿಷಯವನ್ನು ನಾವು ನಿರ್ಧಾರ ಮಾಡಬಹುದು ಕಣ್ಣಿಗೆ ಕಾಣದ ಸಂಗತಿಗಳಲ್ಲಿ ಪ್ರತ್ಯಕ್ಷ ಪ್ರಬಲ ಕಣ್ಣಿಗೆ ಕಾಣದ ಸಂಗತಿಗಳಲ್ಲಿ ಆಗಮ ಪ್ರಬಲ ಈ ಮಧ್ಯದಲ್ಲಿ ಅಲ್ವಾ ಇದು ಯಾವಾಗಲೂ ಎಡವಟ್ಟೆ ಒಂದು ಇಲ್ಲಿ ಪ್ರತ್ಯಕ್ಷದ ಸಹಕಾರ ಇದ್ರೆ ಸತ್ಯ ಆಗುತ್ತೆ ಒಂದು ಆಗಮದ ಸಹಕಾರ ಇದ್ರೆ ಸತ್ಯ ಆಗುತ್ತೆ ಇದು ಎರಡನ ಸಹಕಾರದ ಅದೇ ಎದ್ದು ನಿಂತ್ರೆ ಎಡಮಟ್ಟೇ ಮಾಡುತ್ತೆ ಆದ್ರಿಂದಾಗಿ ನಮಗೆ ಈ ಮೂರರಲ್ಲಿ ಎರಡು ಸ್ವತಂತ್ರವಾಗಿರುತ್ತೆ ಒಂದು ಇನ್ನೆರಡನ್ನು ಅನುಸರಿಸಿಕೊಂಡಿದ್ರೆ ಅದಕ್ಕೆ ಅನುಸರಿಸಿರುವುದ್ರಿಂದ ಅನುಮಾನ ಅಂತ ಹೆಸರು ಆಚಾರ್ಯರಿಗೆ ವೇದ ಮತ್ತು ಪ್ರತ್ಯಕ್ಷದ ಒಳ್ಳೆಯ ಹಿಡಿತ ಇದ್ದದ್ರಿಂದ ಅನುಮಾನವನ್ನ ಯಾರಿಗೂ ಮುರಿಲಿಕ್ಕಾಗದ ಹಾಗೆ ಅದನ್ನು ಹಿಡಿದಿಡುವ ತಾಕತ್ತಿತ್ತಾದ್ರಿಂದ ಅವರನ್ನ ಅನುಮಾನ ತೀರ್ಥ ಅಂತಾನೆ ಕರೆದರು ಇನ್ನು ಕೆಲವು ದಿವಸಗಳ ಬಳಿಕ ಮತ್ತೆ ಇಬ್ರು ವಾದಿ ಸಿಂಹ ಬುದ್ಧಿಸಾಗರ ಅಂತ ಉತ್ತರದ ಭಾಗದ ಆ ಬುದ್ಧನ ಅನುಯಾಯಿಗಳು ತಕ್ಕದ ಮತ್ತಿನಿಂದ ಕೊಬ್ಬಿದವರು ಅವರು ಒಂದ್ಸರ್ತಿ ಬಂದು ಅವರಿಗೆ ಎಲ್ಲೋ ಸುದ್ದಿ ಹೋಗಿದೆ ಇಲ್ಲಿ ಯಾರೋ ಒಬ್ರು ಭಾರಿ ಜ್ಞಾನಿಗಳಿದ್ದಾರಂತೆ ಅವರನ್ನೊಂದ್ಸರ್ತಿ ಮಾತಾಡಿ ನೋಡಿ ಹೋಗ್ಬೇಕು ಅಂತ ದೇಶಾದ್ಯಂತ ಅವ್ರಿಗೆ ಇದೇ ಕೆಲಸ ಅಲ್ಲಿ ಬೇರೆ ಏನು ಕೆಲಸ ಇಲ್ಲ ಹೋಗುದು ಎಲ್ಲರ ಹತ್ರ ವಾದ ಮಾಡುದು ಅವ್ರ ಹತ್ರ ಜಯ ಪತ್ರ ಹೊರಿಸಿಕೊಳ್ಳುದು ಪ್ರತಿ ಸರ್ತಿ ಹೇಳ್ತಾ ಹೋಗುದು ನನ್ನ ಹತ್ರ ನಾನು ಸೋತರೆ ನಿಮ್ಗೆ ಇಷ್ಟನ್ನು ವಾಪಸ್ ಕೊಡ್ತೇನೆ ಗೆತ್ತಿನ ನಿಮ್ಮ ಇಡಿ ಸಂಸ್ಥಾನ ನನಗೆ ವಶವಾಗಿದೆ ಅಂತ ಒಂದು ಪತ್ರ ಬರ್ಕೊಡ್ಬೇಕು ಹೀಗೆ ಎಲ್ಲ ಕಡೆ ಹೋದಲ್ಲ ಇದೇ ಸುದ್ದಿಯನ್ನು ಹಬ್ಬಿಸಿಕೊಂಡು ಹೊರಡೋರು ಇಲ್ಲಿಗೂ ಬಂದ್ರು ಅವ್ರು ಒಂದು ಅಚ್ಯುತ ಪ್ರಜ್ಞರ ವಾದ ಮಾಡ್ಬೇಕು ಯಾರಾದ್ರೂ ಇದ್ದಾರಾ ಇಲ್ಲಿದ್ರೆ ಮೊದಲೇ ಬರ್ಕೊಟ್ಬಿಡಿ ಸುಮ್ನೆ ಹಾಕಿ ಮರ್ಯಾದೆ ಹೋಗುದು ನಾನು ಇಲ್ಲಿ ಒಳಗೊಳಗೆ ಬರ್ಕೊಂಡು ತಗೊಂಡು ಹೋಗ್ತೀವಿ ಅಂದ್ರು ಇಲ್ಲಪ್ಪಾ ನಮ್ಮ ಒಬ್ಬ ಯೋಗ್ಯರು ಅವರನ್ನು ಕಳಿಸ್ತೇನೆ ನಡೆಯಾಗಿರಿ ಅಂತ ಹೇಳಿ ಕಳಿಸಿದ್ರು ಅವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಆಯ್ತು ಮರುದಿವ್ಸ ಆಚಾರ್ಯರನ್ನ ಕರೆಸಿ ಆ ವಾಕ್ಯಾರ್ಥದ ಗೋಷ್ಠಿ ನಡೆಯಿತು ನಡೆದ್ರೆ ಮೊದಲಿಗೆ ಭಾರಿ ವಾದಿ ಸಿಂಹ ಭಾರಿ ಮಾತುಗಾರಿಕೆ ಕೆಲವೊಂದ್ಸತಿ ಏನು ಅಂದ್ರೆ ಏನು ಅಂತ ಅರ್ಥ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಭಾರಿ ಮಾತಾಡಿಗಳು ನೀವು ಮಾತಿನ ಮಧ್ಯದಲ್ಲಿ ಕೊಚ್ಕೊಂಡು ಹೋಗಿರ್ತೀರಿ ಅರ್ಥ ಏನು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಆದ್ರೆ ಹಾಗೆಯೇ ಈ ತಕ್ಕದಲ್ಲೂ ಕೆಲವೊಂದ್ಸರ್ತಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ವಿಷಯ ತಲೆಯೊಳಗೆ ಕೂರುವ ಮುನ್ನ ಐದು ವಿಷಯ ಹೇಳ್ಬಿಡುತ್ತೆ ಅದರ ಮೇಲೆ ಪ್ರಭೇದಗಳನ್ನು ಮಾಡಿ ವಿಕಲ್ಪಗಳು ಅಂತ ಹೇಳ್ತಾರೆ ಹೀಗೆ ಆಚಾರ್ಯರನ್ನ ಸೋಲಿಸ್ಬೇಕು ಅಂತ ಅವನು ಹದಿನೆಂಟು ವಿಕಲ್ಪಗಳನ್ನು ಮಾಡಿ ಒಂದು ಪ್ರಶ್ನೆಯನ್ನು ಮುಂದಿಟ್ಟ ಆಚಾರ್ಯರು ಬಹಳ ಗ್ರಹಣ ಶಕ್ತಿಯಲ್ಲಿ ಹಿಸೀಮರಲ್ವಾ ಹಾಗಾಗಿ ಅವನು ಹೇಳಿದ ಹದಿನೆಂಟು ವಿಕಲ್ಪಗಳನ್ನು ಕೂಡ ಹೀಗ ಹೀಗಂದ್ರೆ ಹೀಗರ್ಥ ಈಗಂದ್ರೆ ಹೀಗರ್ಥ ಇನ್ನೊಂದರ ಅಂದ್ರೆ ಮತ್ತೊಂದರ್ಥ ನೀವು ಎಲ್ಲೆಲ್ಲಿ ಹೋಗ್ತೀರಿ ಯಾವುದಕ್ಕೆ ಕೂಗುದಿಲ್ಲ ಅಂತ ಏನ್ ಹೇಳಿದ್ರಿ ಅದೆಲ್ಲವನ್ನು ಒಂದ್ಸರ್ತಿ ನಿಜವಾಗಿ ವಾಕ್ಯಾರ್ಥದಲ್ಲಿರುವಂತಹ ಘಟಿತನೇನೆಂದ್ರೆ ಹಿಂದಿನವ್ರು ಏನ್ ಹೇಳಿದ್ರು ಅದನ್ನಷ್ಟನ್ನು ಧಾರಣೆ ಮಾಡಿ ಒಂದ್ಸರ್ತಿ ನಾನು ಅರ್ಥ ಮಾಡಿಕೊಂಡದ್ದು ನಿಮ್ಮ ವಿಷಯ ಹೀಗಿದೆ ಅಂತ ಪ್ರಸ್ತಾವ ಮಾಡಿ ಆಮೇಲೆ ಅದನ್ನ ವಿಧಾನಕ್ಕೆ ಖಂಡನೆ ಮಾಡ್ತಾ ಅಥವಾ ಸರಿಯಾದ ಉತ್ತರವನ್ನು ಬಿಡಿಸ್ತಾ ಹೋಗುವುದು ಒಂದು ಕ್ರಮ ಅವನು ನಿರೀಕ್ಷಣೆ ಮಾಡಲಿಲ್ಲ ಮೊದಲು ಈ ಹದಿನೆಂಟು ವಾದಗಳನ್ನು ಹದಿನೆಂಟು ವಿಕಲ್ಪಗಳನ್ನು ಇವರು ವಾಪಸ್ ಹೇಳ್ತಾರೆ ಅಂತ ಅಲ್ಲೇ ಗೌತ ಅನ್ನ ವಿಧಾನಕ್ಕೆ ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಬಿಡಿಸಿ ಎಲ್ಲವನ್ನು ನಿರಾಕರಣೆ ಮಾಡಿದ್ರು ಅಷ್ಟೊತ್ತಿಗೆ ಒಂದು ಹೊತ್ತಿದ ಕಾರ್ಯಕ್ರಮ ಮುಗಿಯಿತು ಮುಗಿದಾಗ ಹಾ ಇನ್ನು ಮುಂದೆದ್ದು ನಿಮ್ಮ ಪ್ರಶ್ನೆಗಳಿಗೆ ನಾಳೆ ವಾಪಸ್ ಉತ್ತರ ಕೊಡಲಾಗುವುದು ಅಂತ ಹೇಳಿದ್ರು ಅವರು ವಾಪಸ್ ಹೋದ್ರು ಹೆಚ್ಚಿನವರಿಗೆ ಅರ್ಥ ಆಯ್ತು ಇದು ನಾಳೆ ಬರಲ್ಲ ಅಂತ ಆದ್ರೆ ಒಂದ್ಸರ್ತಿ ಎದುರಾಳಿಯಾದವ್ರು ಅವರಿಗೆ ಸಮಯ ಟೈಮ್ ಪಾಸ್ ಅಂತ ಕೇಳಿದಾಗ ಟೈಮ್ ಪ್ಲೇಸ್ ಅಂತ ಕೇಳಿದಾಗ ಕೊಡಬೇಕಾಗತ್ತೆ ಆಯ್ತು ಅಂತ ರಾತ್ರಿ ಎಲ್ಲ ಮಾಡಿ ಬೆಳಿಗ್ಗೆ ಮತ್ತೆ ವಾದಕ್ಕೆ ಬಂದ್ ಕೂದಿದ್ದಾರೆ ಊರವರೆಲ್ಲ ಬಂದ್ ಕಾಯ್ತಾ ಇದ್ದಾರೆ ಇಲ್ಲ ಅರ್ಧ ಒಂದು ಮುಕ್ಕಾಲು ಎರಡು ಗಂಟೆ ಮೂರು ಗಂಟೆ ಎಷ್ಟೊತ್ತಾದ್ರೂ ವಾಪಸ್ ಬರ್ಲಿಲ್ಲ ಆಗ ಜನರಿಗೆ ಗೊತ್ತಾಯ್ತಿ ಇವ್ರು ನಿನ್ನೆನೆ ಸೋತಿದ್ರು ಸುಮ್ಮನೆ ನಿನ್ನೆ ಜಟ್ಟಿ ಗಟ್ಟಿ ಇಂತಹ ಮಣ್ಣಿಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಬಬ್ಬೆ ಹೊಡೆದ ಅನ್ನೋ ಹಾಗೆ ಇವ್ರು ಸೋತಿದ್ದೇನೆ ಅಂತ ಹಿಂದೆ ಹೇಳಿದ್ರೆ ಪತ್ರಗಳನ್ನೆಲ್ಲ ಕೊಟ್ಟು ಹೋಗ್ಬೇಕಾಗುತ್ತಲ್ವಾ ಅಂತ ನಾಳೆ ಇದರ ಮುಂದುವರಿಕೆ ಉತ್ತರವನ್ನು ನಾನು ಇನ್ನೂ ಸಹ ಸಮರ್ಪಕವಾಗಿ ಕೊಡ್ತೇನೆ ಎಂದು ಹೇಳಿದ್ರು ನಾಪತ್ತೆ ಆಗ ಜನರಿಗೂ ಗೊತ್ತಾಯ್ತು ಇವರು ಸೋತ ಹೋಗಿದ್ದಾರೆ ಅಂತ ಹೀಗೆ ಇಬ್ಬರು ಕೂಡ ಓಡಿ ನಂತರ ಆ ಇಂಥ ಅನೇಕ ಜನರು ಬಂದಿದ್ರು ಆಚಾರ ವಾದ ಮಾಡ್ಲಿಕ್ಕೆ ಅದೇ ಒಂದು ದೊಡ್ಡ ಪಟ್ಟಿ ಒಬ್ಬೊಬ್ರು ಬಂದ ಆತರೆ ಯಾವತ್ತು ಯಾರನ್ನು ಹೋಗಿ ಆ ನಿಮ್ಗೆ ಗೊತ್ತಿದ್ರೆ ಹೇಳಿ ಯಾವತ್ತು ಅವರೇ ಹೋಗಿ ವಾದಕ್ಕೆ ಕರೆದಿಲ್ಲ ಆದ್ರೆ ಅವರ ಹತ್ರ ಬಂದಾಗ ನಾನೇ ನನ್ನನ್ನು ನೀವು ಪ್ರಶ್ನೆ ಮಾಡ್ತೀರಿ ಅಂತಂದ್ರೆ ನಾನು ನಿಮ್ಗೆ ಉತ್ತರ ಕೊಡ್ತೇನೆ ಅಂತನ್ನುವ ಸುಂದರವಾದ ನಿರೂಪಣೆಯನ್ನು ಮಾಡ್ತಾ ಇದ್ರು ಹೀಗೆ ಮುಂದೆ ಆ ಕೆಲವರೆಲ್ಲ ಬಂದು ತರ್ಕ ಮಾಡ್ತಿದ್ರು ಕೆಲವರು ಭೇದಗಳಿಗೆ ಅರ್ಥ ಕೆಡ್ತಿದ್ರು ಕೆಲವರು ಮೀಮಾಂಸದ ಹಿನ್ನೆಲೆ ಏನು ಅಂತ ಕೇಳ್ತಿದ್ರು ಈ ತರದ ಒಂದು ಜ್ಞಾನದ ಪ್ರಖರತೆ ಎನ್ನುವುದು ಪಂಡಿತರಿಂದ ಹಿಡಿದು ಸಾಮಾನ್ಯರಿಗೂ ಸೇರುವ ಒಂದು ವ್ಯಕ್ತಿತ್ವವನ್ನು ಆಚಾರ್ಯರು ಹೊಂದಿದ್ದನ್ನು ಒಂದ್ಸರ್ತಿ ಅಪ್ಪ ನೇರ ಕಣ್ಣಾರೆ ಕಂಡ್ರು ಕಂಡಾಗ ಅವರ ಮನಸ್ಸು ಕರಗಿ ಹೋಯಿತು ನಾನು ಅಕಸ್ಮಾತ್ ಮಗುವಿಗೆ ಸನ್ಯಾಸ ತಗೊಳ್ಬೇಡ ಅಂತ ಏನಾದರೂ ಹಠ ಮಾಡಿ ಬೇಡ ಅಂತ ಹೇಳಿದ್ದಿದ್ರೆ ಎಂಥ ಒಂದು ಸಮಾಜಕ್ಕೆ ದೊಡ್ಡ ನಷ್ಟ ಆಗ್ತಿತ್ತು ನನ್ನಿಂದ ಅಂತ ಮನಸ್ಸುಪ್ಪಿ ಕರಗಿ ಮಗುವಿನ ಹತ್ರ ಬಂದು ಮಾತಾಡಿ ಮಗುವಿಗೆ ನಮಸ್ಕಾರ ಮಾಡಿ ಹೊರಟೋದ್ರಂತೆ ನಾನು ಹಿಂದೆ ಸ್ವಲ್ಪ ಮನಸ್ಸು ಸ್ವಲ್ಪ ದಿವಸ ಕೆಟ್ಟ ಹೋಗಿದ್ ನನಗೆ ಏನು ಹೀಗಂದ್ರೆ ನಾವು ಚಿಕ್ಕಂದಿನಲ್ಲಿ ಚೆನ್ನಾಗಿ ನಮ್ಮ ಕಣ್ಣಿಗೆ ಎಣ್ಣೆ ಬಿಟ್ಟಿಕೊಂಡು ದೇಹಕ್ಕೆ ಶ್ರಮ ಹಾಕಿಕೊಂಡು ಮಕ್ಕಳನ್ನ ಪಾಲಿಸಿ ಘೋಷಿಸಿ ಎಲ್ಲ ದೊಡ್ಡದು ಮಾಡಿದ್ರೆ ಅವರು ಇನ್ನೇನು ಊರು ಉದ್ಧಾರ ಮಾಡ್ಲಿಕ್ಕೆ ಅಂದ್ರೆ ನಾವು ತಂದೆದಾರಿಗಳು ಯಾಕಿರ್ಬೇಕು ಅಂತೆಲ್ಲ ತುಂಬಾ ಯೋಚನೆ ಮಾಡಿದ್ದೆ ಆದ್ರೆ ಈಗ ಅನ್ನಿಸ್ತಾ ಇದೆ ನಾನು ಯೋಚನೆ ಮಾಡಿದ್ದೆಲ್ಲ ತಪ್ಪು ನಿಜವಾದ ಶಾಸ್ತ್ರದ ತಿಳಿವಿನ ಎಷ್ಟೋ ಸಾವಿರ ಲಕ್ಷ ಹಸಿವನ್ನ ಆಚಾರ್ಯರು ಅನಾಯಾಸವಾಗಿ ನೀಗ್ತಾ ಇದ್ದಾರೆ ಅಂತ ಅವರು ಕೂತು ಶಾಸ್ತ್ರಾರ್ಥ ಚರ್ಚೆಗಳನ್ನ ಆಗಾಗ ಆನಂದ ತೀರ್ಥರತ್ರ ಮಾಡ್ತಾ ಇದ್ರು ಗುರುಗಳ ಜೊತೆಗೆ ಅನೇಕ ಶಕ್ತಿ ಮಾತಿನಲ್ಲಿ ಸ್ವಲ್ಪ ಜಗಳನ್ನೂ ಆಗ್ತಿತ್ತು ಆದ್ರೆ ಅದು ಕೊನೆಗೆ ಮೋಜಲ್ಲಿ ಕೊನೆಗೊಳ್ತಾ ಇತ್ತು ಅದೇನು ತಾರಕಕ್ಕೆ ಹೋಗ್ತಿರ್ಲಿಲ್ಲ ನೀವು ಹಿಂಗೆ ಹೇಳ್ತೀರಿ ನಿಮ್ಮ ಶಾಸ್ತ್ರದಲ್ಲಿ ನಿಮ್ಮ ಶಾಸ್ತ್ರ ಬಹಳ ಹಾಗೂ ಅವರವರಲ್ಲಿ ಅದೊಂದು ಸಹಜವಾಗಿ ಸಹೃದಯರಾದ ಇಬ್ಬರು ಪಂಡಿತರಲ್ಲಿ ನಡೆಯಬಹುದಾದ ಸಂವಾದ ಹಾಗೆ ಗುರುಗಳ ಸನ್ನಿಧಿಯಲ್ಲಿ ಹೀಗೆ ನಡೀತಾ ಇರಬೇಕಾದ್ರೆ ಒಬ್ಬರಿಗೆ ಸ್ವಲ್ಪ ಸಿಟ್ಟು ತಡಿಲಿಕ್ಕಾಗಿಲು ಎಲ್ಲ ನಿಮಗೆ ಗೊತ್ತಿರುವುದಾದ್ರೆ ಒಂದು ವಿಶೇಷ ಭಾಷೆ ಬರೀರಿ ಅಂತ ಆಚಾರ್ಯರೊಂದು ಆಕ್ಷೇಪದ ದನಿಯಲ್ಲಿ ಮಾತಾಡಿದ್ರು ಆದ್ರೆ ಆಚಾರ್ಯರು ಆ ಕೊಂಕು ತಗೊಳ್ಳಿಲ್ಲ ಭಾಷೆ ಬರೀಬೇಕು ಅನ್ನುವಂತಹ ಆದೇಶವನ್ನು ಮಾತ್ರ ಸ್ವೀಕರಿಸಿದ್ರು ಅದಕ್ಕೆ ಒಂದು ವಾರಿವ ಸಂತೋಹಿ ಗುಣಾಂಶ ತೋಷಿಣ ಯಾವಾಗಲೂ ಸಜ್ಜನರಾದವರು ಏನೇ ಯಾರೆ ಯಾವುದೇ ರೀತಿಯ ಆಕ್ಷೇಪ ಮಾಡಿದ್ರು ಅದರಲ್ಲಿ ಹೌದಾದ ಸಂಗತಿ ಏನೋ ಅದನ್ನ ಮಾತ್ರ ತಗೊಳ್ತಾರೆ ಅಥವಾ ಮಾಡಬೇಕಾದ ಸಂಗತಿ ಏನೋ ಅದನ್ ಮಾತ್ರ ಸ್ವೀಕರಿಸ್ತಾರೆ ಉಳಿದ ವಿಷಯಕ್ಕೆ ಗಮನ ಕೊಡುದಿಲ್ಲ ಹೌದು ಸಮಾಜಕ್ಕೆ ಒಂದು ಅಗತ್ಯ ಇದೆ ಯಾಕೆಂದ್ರೆ ಯಾವಾಗ ನೋಡಿದ್ರೂ ಬ್ರಹ್ಮ ಸೂತ್ರದ ಚರ್ಚೆ ನಡೆಯುವಾಗ ಈಗ ಹೇಳಿದ ಅರ್ಥ ಇದು ಕೂಡುದಿಲ್ಲ ಇದಕ್ಕೆ ವೇದವ್ಯಾಸರ ಅನುಮತಿ ಇಲ್ಲ ವೇದದ ಪುರುಷನ ಅಭಿ ಅಭಿಮತ ಇದಕ್ಕೆ ಹೊಂದುವುದಿಲ್ಲ ಅಂತ ನಿರೂಪಣೆ ಮಾಡಿದಾಗಲೆಲ್ಲ ಅವರಿಗೆ ಈ ತರದ ಪ್ರಶ್ನೆಗಳು ಬರ್ತಾ ಇತ್ತು ಇವರು ಸರಿಯಾದ ಉತ್ತರ ಕೊಡ್ತಾ ಇದ್ರು ಕೊನೆಗೆ ಅದರಲ್ಲ ಒಬ್ರು ಪ್ರಜತ್ತಾಯರ ಮನೆತನದ ಹಿರಿಯ ಸ್ವಾಮಿಗಳೊಬ್ರು ಇದ್ರು ಅವರು ಈ ದಾದ ಮಾತುಗಾರಿಕೆ ಸ್ಪಷ್ಟವಾದ ಚಿಂತನೆ ಅದರಲ್ಲಿ ಮಾತು ಕೇಳಿದ ಮೇಲೆ ಭಗವಂತನಲ್ಲಿ ಗೊತ್ತೇ ಇಲ್ಲದಂತೆ ಹೃದಯ ಆರ್ತೃವಾಗಿ ಭಕ್ತಿ ಹುಟ್ಟುವುದಕ್ಕೆ ಕಾರಣವಾಗುವಂತಹ ಮಾತುಗಳು ಇದನ್ನೆಲ್ಲ ಗಮನಿಸಿ ಒಂದು ಸತಿಪೂರ್ಣ ಪ್ರಜ್ಞರನ್ನ ಕರೆದು ಆನಂದ ತೀರ್ಥರನ್ನ ಕರೆದು ಹೇಳಿದ್ರಂತೆ ನೋಡಪ್ಪ ಇಲ್ಲಿ ಇರುವ ಈ ಭಾಷ್ಯಗಳು ಇದಕ್ಕೆ ಬಂದ ವ್ಯಾಖ್ಯಾನಗಳು ಇದು ನಿಜವಾಗಿ ದೇವರ ಪರಿಚಯವನ್ನು ನಮಗೆ ಮಾಡದೆ ಮರೆಮಾಚುತ್ತಾ ಇದೆ ಎನ್ನುವುದು ಹೌದಾದರೆ ಖಂಡಿತ ಸರಿಯಾದ ಒಂದು ಸೂತ್ರಕ್ಕೆ ಭಾಷ್ಯವನ್ನು ಉಪನಿಷತ್ತುಗಳಿಗೆ ಅರ್ಥವನ್ನು ತಾವು ಬರೆಯುವುದೇ ಶ್ರೇಯಸ್ಕರ ಅಂತ ನನಗೂ ಅನ್ನಿಸ್ತಾ ಇದೆ ಅಂತ ಒಬ್ರು ಹಿರಿಯ ವಯಸ್ಸಾದ ಸ್ವಾಮಿಗಳೊಬ್ರು ಹೇಳಿದ್ರಂತೆ ಆಚಾರ್ಯರು ಕೂಡ್ಲೆ ಆಯ್ತು ನಿಮ್ಮ ಅಪೇಕ್ಷೆಯನ್ನು ನಾನು ಖಂಡಿತ ಈಡೇರಿಸುವ ಪ್ರಯತ್ನ ಮಾಡ್ತೇನೆ ಅಂತ ಗುರುಗಳಿಗೆ ಅಭಿಮಾನದಿಂದ ಆ ಹೇಳಿ ದಿಗ್ವಿಜಯಕ್ಕೋಸ್ಕರ ಅಚ್ಯುತ ಪ್ರಜ್ಞರನ್ನ ಕೇಳಿಕೊಂಡು ಬನ್ನಿ ಜೊತೆಗೆ ಹೋಗೋಣ ಅಂತ ಕೇಳಿಕೊಂಡು ಅಲ್ಲಿಂದ ಆ ವಿಷ್ಣು ಮಂಗಲಕ್ಕೆ ನಾರಾಯಣನ ವಿಶಿಷ್ಟವಾದ ಸನ್ನಿಧಾನ ಅಲ್ಲಿ ಒಂದ್ಸರ್ತಿ ಏನಾಯ್ತು ಅಂತಂದ್ರೆ ಊರವರೆಲ್ಲ ಆಗ ಬಂದವರು ಯಾರು ಊರಿನಲ್ಲಿ ಹಿರಿಯರಿರ್ತಾರೆ ಅವರು ಭಿಕ್ಷೆ ಕೊಡುವಂಥದ್ದು ಅಲ್ಲಿ ಅಡಿಗೆ ತಂದು ಹಾಕ್ತಾರೆ ಅಡಿಗೆಯನ್ನು ಊಟ ಮಾಡುವಂಥದ್ದು ಹಾಗೆ ಊಟ ಎಲ್ಲ ಆದ ಮೇಲೆ ಸುಮಾರು ಇನ್ನೂರಕ್ಕೂ ಮಿಕ್ಕಿದ ಆ ಪ್ರದೇಶದ ನೇಂದ್ರ ಅಂತ ಒಂದು ಬಾಳೆಹಣ್ಣಿದೆ ಅದು ಬಹಳ ದೊಡ್ಡದಿರುತ್ತೆ ಅದು ಒಂದು ತಿಂದ್ರೇನೆ ಹೊಟ್ಟೆ ತುಂಬಬೇಕು ಅಂತಹದ್ದು ಮತ್ತೆ ಅದು ಹಾಗೇ ತಿಂದ್ರೆ ಹೊಟ್ಟೆಯಲ್ಲಿ ಜೀರ್ಣನೂ ಆಗಲ್ಲ ಸುಲಭದಲ್ಲಿ ಅದು ಸಾಮಾನ್ಯ ಬೇಯಿಸಿ ತಿಂತ ಅಲ್ಲೆಲ್ಲ ಆ ಅಂತಹ ಇನ್ನೂರಕ್ಕೂ ಮಿಕ್ಕಿದ ಬಾಳೆಹಣ್ಣನ್ನು ಊಟದ ನಂತರ ಅವ್ರಿಗೆ ಕೊಟ್ರೆ ಆರಾಮಾಗಿ ಊಟದ ನಂತರ ಅಷ್ಟನ್ನು ಸಿಟ್ಟೆ ಸುಳ್ಳು ಸ್ವಾಮಿ ಈಗ ನೀವೇ ತಗೊಳ್ಬೇಕು ಅಂತ ಕೊಟ್ಟಿದ್ದಕ್ಕೆ ಎಲ್ಲ ತಿಂದು ಮುಗಿಸಿದ್ರು ಅಚ್ಚುತ ಪ್ರಜ್ಞರಿಗೆ ಆಶ್ಚರ್ಯ ಅಲ್ಲ ಈ ಬಡ ಚೂರು ಬೀಗ್ಲಿಲ್ಲ ನಾವೊಂದ್ ಚೂರು ತಿಂದ್ರೆ ವಾಯು ವಾಯ್ತು ಅಂತ ದರ್ರ್ ಅಂತ ತೇಗಿ ತುತ್ಕೋತೀವಿ ಆಯ್ತಪ್ಪ ಉಸ್ಸಪ್ಪ ನಡಿಲಿಕ್ಕೆ ಅಂತ ಇನ್ನೊಬ್ರು ಯಾರಾದ್ರೂ ಎತ್ಕೊಂಡು ಹೋಗ್ಲಿಕ್ಕೆ ಕಾಯ್ತೀವಿ ನೀವು ನೋಡಿದ್ರೆ ಇಷ್ಟು ಆರಾಮಾಗಿ ಅದೆಲ್ಲ ಪುಷ್ಕಳವಾದ ಊಟವಾದ ಬಳಿಕ ಮತ್ತೆ ಈ ಹಣ್ಣುಗಳನ್ನ ತಿಂದು ಜಿರುಣಿಸಿಕೊಳ್ಳುವ ತಿಂದ ಮೇಲೆ ನಡು ಸ್ವಲ್ಪವೂ ಬಡತನವನ್ನ ಕಳ್ಕೊಳ್ಳದೆ ಉಬ್ಬು ಉಬ್ಬುವಿಕೆಯನ್ನ ಕಡ್ಕೊಳ್ಳದೆ ಹಾಗೆ ಆರಾಮಾಗಿದ್ದೀರಲ್ಲ ಇದು ಹೇಗೆ ಎಂತ ಕೇಳಿದಾಗ ನಿಮ್ಗೇನು ಸ್ಪೆಷಲ್ ಏನಾದ್ರೂ ಅಗ್ನಿ ಇದೆಯಾ ಹೊಟ್ಟೆಯಲ್ಲಿ ಅಂತ ಕೇಳಿದ್ರಂತೆ ಹೌದು ನನಗೊಂದು ಎಲ್ಲರಿಗೆ ಒಂದು ಜೀವದ ಕೈಯಲ್ಲಿ ಇರಬೇಕಾದ ಹೆಬ್ಬೆರಳಿನ ಗಾತ್ರದ ಅಗ್ನಿ ಇದ್ರೆ ನನಗೆ ಈಗ ಇಲ್ಲಿ ಮುಂದೆ ಕಾಣುವ ಕೈಯ ಬೆರಳಿನ ಉದ್ದದಷ್ಟೇ ಒಂದು ಬೆಂಕಿಯ ತುಂಡು ಒಳಗೆ ತುಂಬಿಕೊಂಡಿದೆ ವೈಶ್ವಾನರ ಅಂತ ಹೆಸರದಕ್ಕೆ ಅದು ಸಿಕ್ಕಿದ ಎಲ್ಲ ಪದಾರ್ಥಗಳನ್ನು ದಹಿಸಿ ಹಾಕುವುದರಲ್ಲಿ ಸಮರ್ಥ ನಾವು ನಿತ್ಯ ಪಾರಾಯಣ ಮಾಡುತ್ತೇವೆ ಹೇಳುತ್ತೇವೆ ಊಟದಲ್ಲಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನ ದೇಹದ ಶ್ರಿತ ಪ್ರಾಣಾಪಾನ ಸಮಯುಕ್ತಃ ಪಚಾನ್ಯ ನಂ ಚತುರ್ವಿಧಂ ಅಂತ ಪ್ರಾರ್ಥಿಸಿ ಊಟ ಮಾಡ್ಬೇಕು ನಾವು ಹಾಗೆ ನೀವು ಊಟ ಮಾಡುವಾಗ ನಮ್ಗೆ ವೈಶ್ವಾನನು ಸ್ವಲ್ಪ ದೊಡ್ಡ ಗಾತ್ರದಲ್ಲಿದ್ದಾನೆ ಅಂತ ಹೀಗೆ ಹೇಳಿದಾಗ ತುಂಬಾ ಖುಷಿಪಟ್ರು ಎಲ್ಲಾ ತರಹದ ಸಿದ್ಧಿಗಳು ಈತನಿಗೆ ಇದೆ ಬರೀ ಒಂದು ವಿದ್ಯೆ ಮಾತ್ರ ಅಲ್ಲ ಎಲ್ಲ ನೈವೇದ್ಯವನ್ನು ಸ್ವೀಕರಿಸುವ ಶಕ್ತಿ ಇದೆ ನಮ್ಗೆ ವಿದ್ಯೆ ನೈವೇದ್ಯ ಆಗ್ಬಿಡುತ್ತೆ ಆದ್ರೆ ಅವರಿಗೆ ವಿದ್ಯೆನೂ ಇತ್ತು ನೈವೇದ್ಯನೂ ಇತ್ತು ಎರಡನ್ನೂ ಆರಾಮಾಗಿ ಸ್ವೀಕರಿಸುವ ಶಕ್ತಿ ಇತ್ತು ಅಂತ ಸಂತೋಷಪಟ್ರು ಅಲ್ಲಿಯೇ ಮುಂದೆ ಒಂದು ಪಯಸ್ವಿನಿ ಇಂತ ಒಂದು ತಟ ಇತ್ತು ಆ ತಟದಲ್ಲಿ ಆ ದೇವಿಗೆ ಚಂಡಿಕಾ ದೇವಿಗೆ ಮುಂದೆ ಹಸುರರ ಪಡೆಯನ್ನ ಸದೆಬಡಿ ಹೋಗಿ ಬರ್ತಾಳೆ ಅಂತ ಆಚಾರ್ಯ ನೆನಪಿಸಿ ಆ ಪಯಸ್ವಿನಿಯಲ್ಲಿ ಮುಳುಗು ಚಂಡಿಕೆಗೆ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಿ ಮುಂದೆ ನೀನು ಬರುವ ಕಾರ್ಯಕ್ಕಾಗಿ ನಾನು ಕಾಯ್ತಾ ಇರ್ತೇನೆ ಈಗ ನನಗೆ ಈ ದುಷ್ಟಶಕ್ತಿಯನ್ನು ನಿಗ್ರಹ ಮಾಡುವುದರಲ್ಲಿ ದಂಡನೆ ನನಗೆ ಪ್ರಧಾನವಾದ ಆಸ್ತಿ ಇದರಲ್ಲೇ ನಾನು ನನ್ನ ಸಾಧ್ಯವಾದ ಮಾತಿನ ಬಲದಿಂದ ಆಗುವ ಭಗವಂತನ ವಿಷಯದಲ್ಲಿ ಅವರು ತೋರುವ ಕೆಟ್ಟ ನಡೆಗಳನ್ನೆಲ್ಲ ಪರಿಹರಿಸುವ ಪರ ನಾನು ಮಾಡ್ತೇನೆ ಅಂತ ಯೋಚಿಸಿ ಅಲ್ಲಿಂದ ತಿರುವನಂತಪುರಕ್ಕೆ ಹೋದ್ರು ಆರಾಮವಾಗಿ ಮೈಚಾಚಿ ಮಲಗಿದ ಅನಂತ ಶಯನನ ನೆಲೆಯಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು ಅಲ್ಲೂ ಬ್ರಹ್ಮಸೂತ್ರ ಪಕ್ಷ್ಯದ ವಿಶೇಷವಾದ ಚಿಂತನೆ ನಡೆಯಿತು ಅಲ್ಲೂ ಅನೇಕ ಜನ ಶಿಷ್ಯರು ಅವರಿಗೆ ನಾವು ನಿಮ್ಮ ಶಿಷ್ಯರು ಅಂತ ಬಂದು ಶರಣಾಗತರಾದ್ರು ಅಲ್ಲಿದ್ದವರಿಗೆಲ್ಲ ಭಯ ಹಿಂದಿನ ತಲೆಮಾರುಗಳಿಗೆಲ್ಲ ಈ ಹಿಂದಿನ ತಲೆಮಾರು ಯಾವಾಗ್ಲೂ ಫಸ್ಟ್ ಪಕ್ಕ ಒಪ್ಕೊಳ್ಳಲ್ಲ ಅದ್ ಯಾವಾಗ್ಲೂ ಜನರೇಷನ್ ಗ್ಯಾಪ್ ಅಂತ ನಾವೊಂದು ಹೇಳ್ತೀವಿ ಹಾಗೆ ಅವರೆಲ್ಲ ಸಿಟ್ ಮಾಡ್ಕೊಂಡ್ಬಿಟ್ ಏನೋ ಹೊಸ ತಲೆದಾರುಗಳನ್ನೆಲ್ಲ ಇವನು ಏನೋ ಮೋಡಿ ಮಾಡಿ ಏನೋ ವಶೀಕರಣ ಇಟ್ಕೊಂಡಿದ್ದಾನೆ ಕಾಣುತ್ತೆ ತುಂಬಾ ಜನರನ್ನ ತಮ್ಮ ವಶಕ್ಕೆ ತಂದ್ಕೊಂಡು ಓಡಾಡುತ್ತಿದ್ದಾನೆ ಅಂತೆಲ್ಲ ಸಿಟ್ಟು ಮಾಡಿಕೊಂಡು ಕೊನೆಗೆ ಕುದ್ದ ಅಂತ ಒಂದು ಅಲ್ಲಿ ಅನಂತ ಪಕ್ಕದಲ್ಲಿ ಅದಕ್ಕೆ ಆಚಾರ್ಯರು ಅಂದ್ರೆ ನಾರಾಯಣ ಪಂಡಿತರು ಅಪ್ರಾಂಶು ಲೂತ್ನೋಪ ಪದಾಧಿವಾಸ ಅಂತ ಒಂದು ಹೆಸರು ಕೊಡ್ತಾರೆ ಅದು ನಿಜವಾದ ಊರಿನ ಹೆಸರು ಕುದ್ಯ ಅಂತ ಅದು ಕುದ್ಯ ಅಂತ ಸಂಸ್ಕೃತ ತೊಳುವಿನಲ್ಲಿ ಕುದ್ಯ ಅಂದ್ರೆ ಚಿಕ್ಕದು ಅಂತ ಅದಕ್ಕೆ ಅಪ್ರಾಂಶು ಅಂತ ಸಂಸ್ಕೃತದ ಪದ ಬಳಸಿದು ಪುಸ್ತು ಅಂದ್ರೆ ಪೊಸತ್ ಅಂದ್ರೆ ಹೊಸತು ಅಂತ ಅರ್ಥ ಅದಕ್ಕೆ ನೂತ್ನ ಅಂತ ಶಬ್ದ ಬಳಸಿದು ಅಂದ್ರೆ ದೇಶೀಯ ಶಬ್ದಗಳನ್ನ ಸಂಸ್ಕೃತೀಕರಣ ಮಾಡುವ ಒಂದು ವಿಶಿಷ್ಟ ಕಾವ್ಯ ಶೈಲಿಯನ್ನ ನಾರಾಯಣ ಪಂಡಿತರು ಈ ಕಾವ್ಯದ ತುಂಬಾ ಬಳಸಿದ್ದಾರೆ ಅದರ ಮೂಲ ಹೆಸರು ಒಂದು ಆದ್ರೆ ಅದಕ್ಕೊಂದು ಸಂಸ್ಕೃತೀಕರಣಗೊಳಿಸುವಂತಹ ವಿಶಿಷ್ಟ ಶಬ್ದಗಳನ್ನು ಅವರು ಬಳಕೆ ಮಾಡಿದ್ದು ಇಲ್ಲಿ ವಿಶೇಷವಾಗಿ ಗೊತ್ತಾಗುತ್ತೆ ಹೀಗೆ ಆ ನೂತ್ನೋಪ ಪದಾಧಿವಾಸತಃ ಆ ಹೆಸರಿನ ಊರಿನಲ್ಲಿ ವಾಸ ಮಾಡುವಂತಹ ಆ ಊರಿನಲ್ಲಿ ಹುಟ್ಟಿದ ಒಬ್ಬ ವಿಶಿಷ್ಟ ವ್ಯಕ್ತಿ ಆಚಾರ್ಯರಿಗೆ ಆಕ್ಷೇಪ ಮಾಡಿದ ಹಿಂದಿನವರು ಇಲ್ಲಿ ತನಕ ಹೇಳಿದ ಬ್ರಹ್ಮಸೂತ್ರ ಭಾಷ್ಯದ ಅರ್ಥ ವಿವರವನ್ನು ನಿರಾಕರಿಸು ನಿರಾಕರಿಸಿ ಒಂದು ತಪ್ಪು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಪೂರ್ವ ಪರಂಪರೆಯನ್ನು ಅಪಚಾರ ಮಾಡ್ತಾ ಇದ್ದಾರೆ ಅಂತ ಆಕ್ಷೇಪ ಮಾಡಿದ್ರು ಆಗ ಆಚಾರ್ಯರು ವಾಪಾಸು ಕೇಳಿದ್ರು ನಾನು ಹೊಸ್ತು ಬರಿಬೇಕು ಅಂತ ಹಠಕ್ಕೆ ಬಿದ್ದು ಹೇಳ್ತಿಲ್ಲ ಹೀಗೆ ಹೇಳ್ತಾ ಇರುವ ಅರ್ಥದಲ್ಲಿ ಹೊಂದಾಣಿಕೆ ಇಲ್ಲ ಅದು ಹಿಂದಿನ ಮುಂದಿನ ವಿಷಯಗಳಿಗೆ ವಿರೋಧ ಬರ್ತಾ ಇದೆ ಅಂತ ನಾನು ವಿವರಿಸ್ತಾ ಇದ್ದೇನೆ ನನ್ನ ಪ್ರಶ್ನೆಗೆ ನಿನ್ನತ್ರ ಉತ್ತರ ಇದ್ರೆ ನಾನು ಮಾಡಿದ ಅಪಚಾರವನ್ನು ನೀನೇ ಪರಿಹಾರ ಮಾಡು ಉತ್ತರ ಇಲ್ಲದೆ ಬರೀ ಬಡಾಯಿ ಕೊಚ್ಚೋದಾದ್ರೆ ನನ್ನ ಹತ್ರ ನಿನ್ನ ಹತ್ರ ಮಾತುಕತೆಗೆ ಏನು ಸಮಯವೂ ಇಲ್ಲ ಅದು ಅಗತ್ಯವೂ ಇಲ್ಲ ವ್ಯರ್ಥ ಸಮಯ ಇಷ್ಟೇಳಿದಾಗ ಬಾಯಿ ಮುಚ್ಚಿಕೊಂಡು ಹೋದ್ರು ಸರಿಯಾದ ಉತ್ತರ ಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸಿ ಅದಕ್ಕೆ ಬರಿಬೇಕು ಅಂತ ಅನ್ಸಿದ್ರೆ ಯಾರು ಎಲ್ಲಿ ಬಂದು ತಡೆದ್ರೂ ನನ್ನ ಭಾಷ್ಯದ ರಚನೆಯನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾರಾದ್ರೂ ರಚ ತಡೆಯೋರಿದ್ರೆ ನನ್ನ ಪ್ರಶ್ನೆಗಳಿಗೆ ವಾಪಸ್ ಉತ್ತರ ಕೊಡ್ಲಿ ನಾನು ಬರೆದ ಮೇಲೆ ಬೇಕಾದ್ರೂ ಅದಕ್ಕೆ ಖಂಡನೆ ಬರೀಲಿ ಆದ್ರೆ ಅದು ಹಿಂದೆ ಹೇಳಿದ ಋಷಿ ಮುನಿಗಳ ದೊಡ್ಡವರ ವೇದದ ಮಾತುಗಳಿಗೆ ಅನುಗುಣವಾಗಿರಬೇಕು ಅಂತ ಹೀಗೆ ಹೇಳಿದಾಗ ಆ ಮಾತಿನಲ್ಲಿದ್ದು ಗಡಸುತನ ಅವರ ದೇಹದಲ್ಲಿದ ಲಕ್ಷಣ ಇದನ್ನೆಲ್ಲ ನೋಡಿ ಜನ ಎಂಥ ಲಕ್ಷಣವಂತಿಕೆ ಮಾತಿನಲ್ಲೂ ನಯ ಆದ್ರೆ ಅಂದ್ರೆ ಎದುರಾಳಿಗಳಾಗಿ ಬಂದವರನ್ನ ನೀಗಿಸುವಾಗ್ಲು ಉದ್ವೇಗಕ್ಕೊಳಗಾಗಲಿಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಕೊಟ್ಟ ಮೇಲೆ ನೀವೇನ್ ಬೇಕಾದ್ರೂ ಮಾತಾಡಿ ಆದ್ರೂ ಎದುರು ಅವರಿಗೆ ಇವ್ರ ಮೇಲೆ ಜೋರ್ ಜೋರ್ ಮಾತಾಡಿ ನೋಡಿ ಅವ್ರು ಎಂತ ಜೋರ್ ಮಾತಾಡ್ತಾರೆ ಅಂತ ಹೇಳಬೇಕು ಇದ್ದ ಅವ್ರು ಜೋರೇ ಮಾತಾಡ್ಲಿಲ್ಲ ವಿಷಯ ಮಾತ್ರ ಮಾತಾಡಿದ್ರು ನಮ್ಗೆ ಕೆಲವೊಂದು ಸರ್ತಿ ಏನಾಗಿದೆ ಉತ್ತರ ಇಲ್ಲ ಅಂದ್ರೆ ವಾಯ್ಸ್ ದೊಡ್ಡದಾಗುತ್ತೆ ಅಥವಾ ಉತ್ತರ ಇಲ್ಲ ಅಂದಾಗ ಮಾತು ದೊಡ್ಡದಾಗುತ್ತೆ ಕೆಲವೊಂದು ಉತ್ತರ ಇಲ್ಲ ಅಂದಾಗ ವಾದ ಜಾಸ್ತಿ ಆಗುತ್ತೆ ಹಾಗೆ ಇವ್ರ ಏನು ಇಲ್ಲ ಹೆಚ್ಚು ಮಾತು ಇಲ್ಲ ಉದ್ವೇಗವೂ ಇಲ್ಲ ಈ ಮಾತುಗಳನ್ನ ಕೇಳಿಸಿಕೊಂಡಂತಹ ಸಜ್ಜನ ಮನಸ್ಸಿನ ಮನ್ ಮನಸ್ ಒಳಗೆ ಹುಟ್ಟಿತು ಅಂದ್ರೆ ಎಲ್ಲ ಲಕ್ಷಣವಂದ ಶ್ರೀಮಂತವಾದ ಈ ವ್ಯಕ್ತಿ ಮಾತಿನಿಂದಲೂ ಶರೀರದಿಂದಲೂ ಅತ್ಯಂತ ಲಕ್ಷಣವಂತ ಅಂತ ಸಮ ಯಾರು ನಿಜವಾಗಿ ಅವರನ್ನು ಪ್ರಶ್ನೆ ಮಾಡಬೇಕು ಅಂತ ಬಂದ್ರು ಅವರೇ ಹೊಗಳಿದ್ರು ಆಗ ಈ ಇನ್ನುಳಿದ ಕೆಲವರೆಲ್ಲ ತಮ್ಮ ಗುರುಗಳನ್ನ ಕಮ್ಮಿ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಯೋಚಿಸಿ ನಮ್ದು ದೊಡ್ಡ ಲಕ್ಷಣ ಇದೆ ನಮ್ಮ ಗುರುಗಳು ಪ್ರಕಾಂಡ ಪಂಡಿತರು ಅವ್ರೇನು ಅಸಾಧಾರಣ ವ್ಯಕ್ತಿ ಅಂತ ಸಾಧಾರಣ ವ್ಯಕ್ತಿ ಅಂತ ತಂದ್ಕೊಳ್ಬೇಡಿ ಅಂತೆಲ್ಲ ವಾಪಸ್ ಅಂದ್ರು ಅದು ಪ್ರಕಾಂಡ ಅಂದ್ರೆ ಕಾಂಡ ಮಾತ್ರ ದಪ್ಪ ಅಂತ ಉಳಿದಿದ್ದೇನು ಅಂತ ಬೊಂಡಿ ಇಲ್ಲ ಒಳಗೆ ಕಾಂಡ ಮಾತ್ರ ದಪ್ಪ ಅಂತ ಅದು ಲಕ್ಷಣ ಶಾಸ್ತ್ರದಲ್ಲಿ ಸೊಂಟ ಮಾತ್ರ ದಪ್ಪ ಇರುವುದು ಅಂತ ಲಕ್ಷಣ ಸ್ವಂಟ ನಡು ಯಾವತ್ತು ಬಡ ಇರಬೇಕು ಅಂದ್ರೆ ಬಡತನದಿಂದ ಕೂಡಿರ್ಬೇಕು ಅದು ದಪ್ಪ ಇದ್ರೆ ಅದು ಲಕ್ಷಣ ಅಲ್ಲ ಆದ್ರೆ ಆ ವ್ಯಕ್ತಿ ತನ್ನ ಗುರುಗಳನ್ನು ಲಕ್ಷಣವಂತ ಅಂತ ಈ ಹೆಸರಿನಿಂದ ಸಂತೋಷ ಲಕ್ಷಣ ಗೊತ್ತಿದ್ದ ಅವರನ್ನ ನಗ್ಗು ಸುಮ್ನ ಆಗ್ತಾರೆ ಏನು ಹೇಳೋಲ್ಲ ಆಚಾರ್ಯರು ಅದಕ್ಕೆ ಪ್ರತಿಯಾಗಿ ಏನು ಉತ್ತರ ಕೊಡದೆ ಅಲ್ಲಿಂದ ಸೀದಾ ಕನ್ಯಾಕುಮಾರಿಯ ಕಡೆಗೆ ಹೊರಡುತ್ತಾರೆ ಆ ತಿರುವನಂತಪುರಂನ ಅನೇಕ ದೇವಸ್ಥಾನದ ಅಕ್ಕಪಕ್ಕದ ಸಜ್ಜನರ ಜೊತೆಗೆ ಮಾತುಕತೆ ನಡೆಸಿ ಧನುಷ್ಕೋಟಿಗೆ ಹೋಗಿ ಅಲ್ಲಿ ಮುಳುಗು ಹಾಕಿ ರಾಮೇಶ್ವರದಲ್ಲಿರುವ ರಾಮನಾಥನನ್ನ ರಾಮನೇ ನಾಥನಾಗಿರುವಂತಹ ಶಿವನ ಸ್ಥಾನದಲ್ಲಿ ತನ್ನ ಒಡೆಯನಾದ ರಾಮನನ್ನೇ ಹರಿಯನ್ನೇ ನೆನೆದು ಅಲ್ಲಿಂದ ಮುಂದೆ ಸಾಕ್ತಾರೆ ಅಲ್ಲಿ ಒಬ್ಬ ಯಾರೋ ಆಚಾರ್ಯರಿಗೆ ಒಂದು ಇವತ್ತಿನ ಭಾಷೆಯಲ್ಲಿ ಅವಾಜ್ ಹಾಕುದು ಅಂತ ಬರ್ಲಿ ನಮ್ಮ ಊರಿಗೆ ದಂಡ ಮುರಿತೇನವನದ್ದು ಅಂತ ಹೇಳಿದ್ರು ಅಂದ್ರೆ ಯತಿಗಳದ್ದು ದಂಡ ಮುರಿಯಿತು ಅಂದ್ರೆ ಅದು ಅವರ ಒಂದು ಸನ್ಯಾಸಕ್ಕೆ ಭಂಗ ಬಂದ ಹಾಗೆ ಅದು ತುಂಬಾ ರಕ್ಷಣೆ ಮಾಡ್ಕೊಂಡು ಇಟ್ಕೊಳ್ಬೇಕಾದದ್ದು ಅದನ್ನು ಮುರಿದ್ರೆ ಅವರ ಮರೆಯಾಗಿ ಹೋಯಿತು ಅಂತ ಲೆಕ್ಕ ಆಚಾರ್ಯರು ಬೇಕು ಅಂತ ಅದೇ ಅವನು ಯಾವ ಜಾಗದಲ್ಲಿ ಇದ್ನೋ ಹೋಗಿ ದಂಡವನ್ನು ಕೈ ಮುಂದೆ ಇಟ್ಟು ತಗೋಪ್ಪ ಏನೋ ಮುರಿತೇನೆ ಅಂತ ಭಾರಿ ದೊಡ್ಡ ದೊಡ್ಡ ಮಾತುಗಳ ಮಾಡುತ್ತಿದ್ದೆ ಅಲ್ಲಪ್ಪ ತಗೋ ನಿನ್ಗೆ ಕಷ್ಟ ಯಾಕೆ ನಾನು ಇರುವ ಅಲ್ಲಿಗೆ ಬಂದು ಅಥವಾ ನಾನು ಇದ್ದಾಗ ತಗೊಳ್ಳಿ ಕಷ್ಟ ಆಗತ್ತೆ ಅಂತ ನೀನು ನಾನು ಇಲ್ಲದೆ ಇರುವ ಸಮಯನ್ನು ಹುಡುಕಿ ಅದು ಬೇರೆ ನಾನು ಕೈಯಲ್ಲೇ ಹಿಡ್ಕೊಂಡು ಹೋದೆ ಅಂತ ಕಳ್ಳತನದಿಂದ ಇನ್ನೇನು ಮಲಗಿದ್ದಾಗ್ಲು ಇನ್ನೇನು ಮಾಡಿ ಕಷ್ಟ ಕೆಲಸ ಬೇಡಪ್ಪ ನಾನೇ ಕೊಡ್ತಾ ಮುರಿ ಇಂದು ಅವನು ಆ ಸಿಂಹದ ಗರ್ಜನೆಯನ್ನು ಕೇಳಿದ ನರಿ ಹೇಗೆ ಬೆದರಿ ಓಡಿ ಹೋಗುತ್ತೋ ಅವರು ಅಷ್ಟು ದಿಟ್ಟತನದ ಮಾತನ್ನು ಕೇಳಿದ ಮೇಲೆ ಅವ್ರಿಗೆ ಪ್ರತ್ಯುತ್ತರ ಕೊಡುವ ಧೈರ್ಯ ಬರಲಿಲ್ಲ ಅಲ್ಲಿಂದ ಕಾದು ಕಿತ್ತ ಅಲ್ಲಿಂದ ಹಾಗೆ ಶ್ರೀರಂಗಕ್ಕೆ ಬಂದ್ರು ಕಾವೇರಿಯ ತೀರದಲ್ಲಿ ಮಲಗಿದ ಶ್ರೀರಂಗನಲ್ಲಿ ತನ್ನ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ರಂಗ ಕಾವೇರಿಯಲ್ಲಿ ಮುಳುಗು ಹಾಕಿದ್ರು ಅಲ್ಲಿಯ ಇನ್ನಷ್ಟು ಜನ ಶಿಷ್ಯ ಪರಂಪರೆ ಜೇನು ರಾಣಿ ಜೇನು ಹೋದ ಹಾಗೆ ಅದರ ಉಳಿದ ಜೇನುಗಳೆಲ್ಲ ಬೆನ್ನೆ ಹಿಂದೆ ಬರುವ ಹಾಗೆ ಆಚಾರ್ಯರನ್ನ ಕಂಡೋರಿಯಲ್ಲಿ ಇವ್ರ ಜೊತೆಗೆ ಸ್ವಲ್ಪ ಹೊತ್ತಾದರೂ ಇರಬೇಕು ಇವರನ್ನ ಸ್ವಲ್ಪ ಹೊತ್ತು ಮಾತಾಡಿಸ್ಬೇಕು ಇವರ ಮಾತುಗಳನ್ನು ಸ್ವಲ್ಪಾದ್ರೂ ಕೇಳಿಸಿಕೊಂಡು ನನ್ನ ಬದುಕಿನ ಕ್ಷಣಗಳನ್ನು ಸಾರ್ಥಕ್ಯ ಪಡಿಸಿಕೊಳ್ಬೇಕು ಅಂತ ಬೆನ್ನೆ ಹಿಂದೆ ಅಟ್ಟಿಸಿಕೊಂಡು ಬರುವ ಹಾಗೆ ಬರ್ತಾ ಇದ್ರು ಆಚಾರ್ಯರು ಯಾರಿಗೆ ನಿಜವಾಗಿ ಜಿಜ್ಞಾಸೆ ಇತ್ತೋ ಅಲ್ಲಲ್ಲಿ ಕೂತು ಅಲ್ಲಲ್ಲಿ ಅತ್ಯಂತ ಪ್ರೀತಿಯಿಂದ ಮಾತಾಡ್ತಾ ಮತ್ತೆ ಬಾಪಾಸು ಆ ಅಂದ್ರೆ ಉಡುಪಿಯ ಕಡೆಯ ಹತ್ರ ಬಂದ್ರು ಮತ್ತೆ ಉಡುಪಿಗೆ ಬಂದ ಸಂದರ್ಭದಲ್ಲಿ ಅನಂತಾಸನದ ನಾರಾಯಣನನ್ನು ಅನಂತೇಶ್ವರ ಸ್ವಾಮಿಯನ್ನ ನೋಡಿ ಹೋಗಿ ಬಂದ ಅಷ್ಟು ದಿಗ್ವಿಜಯದ ವಿಶೇಷ ಕೃತಜ್ಞತೆಯನ್ನು ಭಗವಂತನಿಗೆ ಅರ್ಪಿಸಿದ್ರು ಬೇರೆ ಬೇರೆ ಕಡೆ ಮತ್ತೆ ಪ್ರಯಾಣ ಪಾಠ ಪ್ರವಚನ ಪೂಜೆ ಪುರಸ್ಕಾರ ಶಿಷ್ಯರ ಜೊತೆಗೆ ಒಡನಾಟ ಇದೆಲ್ಲ ನಡೀತಾ ಇತ್ತು ಒಂದು ಸಭೆ ಇತ್ಯಾವುದು ಆ ಸಭೆಯಲ್ಲಿ ಹಿರಿಯರು ಯಾರೋ ಕೇಳಿದ್ರು ಆ ತುಂಬಾ ಅಪರೂಪದ ಒಂದು ಸೂಕ್ತ ವೇದದಲ್ಲಿ ಬರುತ್ತೆ ಇದಕ್ಕೆ ತಾವು ಅರ್ಥ ಹೇಳ್ತೀರಾ ಅಂತ ಒಬ್ರು ಹಿರಿಯರು ಕೇಳಿದರು ಅವರೇನು ತಿಳಿಯದವರಲ್ಲ ಸ್ವಲ್ಪ ಚೆನ್ನಾಗಿ ವೇದಾಭ್ಯಾಸ ಮಾಡಿದವರೇ ಹಾಗಾಗಿ ಸರಿಯಾದ ತಿಳುವಳಿಕೆ ನಮಗೆ ಇಲ್ಲ ಅದನ್ನು ತಿಳಿಬೇಕು ಅಂತ ಬಯಕೆಯಿಂದ ಈ ಪ್ರಶ್ನೆ ಅಂತ ಈ ಸೂಕ್ತದ ಅರ್ಥವನ್ನು ಈ ಸಭೆ ಕೇಳುತ್ತೆ ಅಂತ ಹೇಳಿದರು ಆಚಾರ್ಯರು ಅನಾಯಾಸವಾಗಿ ಅದರ ಅರ್ಥವನ್ನು ಬಿಡಿಸಿ ಹೇಳಿದರು ಆದ್ರೆ ಆ ಸ್ಪಷ್ಟವಾಗಿತ್ತು ಏನು ಸಂದೇಹ ಇರಲಿಲ್ಲ ಆದ್ರೆ ಆ ಹಿರಿಯರು ಹೇಳಿದ್ರು ಇಲ್ಲಿ ತನಕ ಇದಕ್ಕೊಂದು ಹೀಗೆ ಅರ್ಥ ಇತ್ತಲ್ವಾ ಈ ಅರ್ಥ ಅಂದ್ರೆ ನಿಮ್ಮ ಅರ್ಥ ತಪ್ಪಿರ್ಬಹುದು ನಾನು ಹೇಳಿದ ಸರಿ ಇರ್ಬೋದಲ್ವಾ ಅಂತ ಜಿಜ್ಞಾಸೆಯಲ್ಲಿ ವಾಪಾಸ್ ಪ್ರಶ್ನೆ ಕೇಳಿದೆ ತಕ್ಷಣ ಆಚಾರ್ಯರು ಹೇಳಿದ್ರು ನೀವು ಹೇಳಿದ ಉತ್ತರವೂ ಸರಿ ನಾನು ಹೇಳಿದ ಉತ್ತರವೂ ಸರಿ ಯಾಕೆಂದ್ರೆ ವೇದಕ್ಕೆ ಕನಿಷ್ಠ ಪಕ್ಷ ಮೂರು ಅರ್ಥ ಇದೆ ನೀವು ಅಧಿಭೂತದ ಅರ್ಥದಲ್ಲಿ ಹೇಳಿದ್ರೆ ನಾನು ಅಧ್ಯಾತ್ಮದ ಅರ್ಥದಲ್ಲಿ ಹೇಳಿದ್ದೇನೆ ಆ ಅರ್ಥ ವೇದಕ್ಕೆ ಇಲ್ಲ ಅಂತ ನಾನು ಹೇಳಿಲ್ಲ ಆದ್ರೆ ನಿಜವಾಗಿ ವೇದದ ಕೊನೆಯ ಅರ್ಥ ಏನು ಭಗವತ್ಪರವಾದ ಚಿಂತನೆಗೆ ನಿಂತರೆ ಮಾತ್ರ ಆ ವೇದಕ್ಕೆ ಸಾರ್ಥಕ್ಯ ಹೊರತು ನಮಗೆ ಸಾಮಾನ್ಯ ಲೋಕದ ವ್ಯವಹಾರಕ್ಕೆ ಬೇಕಿರುವ ಚಿಂತನೆಯನ್ನು ಅದು ಹೇಳುತ್ತೆ ಅಂತ ಆದ್ರೆ ವೇದ ಯಾಕೆ ಬೇಕು ಅದಕ್ಕೋಸ್ಕರ ಸಾವಿರ ಕೋಟಿ ವರ್ಷಗಳ ಕಾಲ ತಪಸ್ಸು ಮಾಡಿದ ಋಷಿಗಳ ಜೀವನದ ಕಷ್ಟ ಯಾಕೆ ಬೇಕು ಅದರಿಂದಾಗಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಭಗವಂತನನ್ನ ಇದು ಕನಿಷ್ಠ ಮೂರ ಅರ್ಥ ಆದ್ರೆ ಮಹಾಭಾರತಕ್ಕೆ ಕನಿಷ್ಠ ಹತ್ತು ಅರ್ಥ ಅಲ್ಲೂ ವಿಶೇಷವಾಗಿ ವಿಷ್ಣು ಸಹಸ್ರನಾಮದಂತಹ ಪೂರ್ವದ ವಿಷಯಗಳೆಲ್ಲ ಸಂತೋಷದಿಂದ ಹಾಡಿ ಹೊಗಳಿದ ಗುಣವಂತಿಕೆಯನ್ನ ತಿಳಿಸುವ ಸಹಸ್ರನಾಮದ ಒಂದೊಂದು ನಾನಕ್ಕೂ ಕೂಡ ಕನಿಷ್ಠ ಅರ್ಥ ಗರಿಷ್ಠ ಅಲ್ಲ ಅರ್ಥ ಅದರಲ್ಲಿ ಶ್ರೀಮಾನ್ ಅನ್ನೋ ನಾಲ್ಕು ಸಲ ಬರುತ್ತೆ ಅಂದ್ರೆ ನಾನೂರ ಅರ್ಥ ಮಿನಿಮಮ್ ಬರೀ ಶ್ರೀಮಾನ್ ಅನ್ನುವ ಅರ್ಥಕ್ಕಿದೆ ಅಂದ್ರೆ ಅವರಿಗೆ ಆ ಗಟ್ಟಿತನೇ ಏನು ಅಂತ ಯೋಚನೆ ಮಾಡಿ ಶಾಸ್ತ್ರದ ಬಗ್ಗೆ ಸಿಕ್ಕಿಬಿದ್ರು ಆಚಾರ್ಯರು ಅಂತ ಕೆಲವರಿಗೆ ಒಳಗೊಳಗೆ ಭಾರಿ ಖುಷಿಯಾಯ್ತು ಬೇರೆ ರೀತಿಯಿಂದ ಅವರು ವೇದದ ಬಗ್ಗೆ ಕೇಳಿದ್ರೆ ಹೇಳ್ತಾರೆ ವೇದಾಂತದ ಬಗ್ಗೆ ಕೇಳಿದ್ರೆ ಹೇಳ್ತಾರೆ ಮೀಮಾಂಸದ ಬಗ್ಗೆ ಕೇಳಿದ್ರೆ ಹೇಳ್ತಾರೆ ತರ್ಕದಲ್ಲಿ ನಮ್ಮನ್ನು ಪುಡಿ ಪುಡಿ ಮಾಡಿ ಬಿಡ್ತಾರೆ ಅಲಂಕಾರವೋ ತರ್ಕವೋ ವ್ಯಾಕರಣವು ಜ್ಯೋತಿಷವು ಏನ್ ಕೇಳಿದ್ರು ಮಾತಾಡ್ತಾರೆ ಇವರು ಹಾಗಾಗಿ ಇವರನ್ನ ಸಿಕ್ಕಿಸಲಿಕ್ಕೆ ಸರಿಯಾದ ಅವರೇ ಕೊಟ್ಟ ಅಸ್ತ್ರದಿಂದ ಅವರಿಗೇ ಅಂತ ಓಹೋ ನೂರು ನೂರು ಅರ್ಥಗಳು ಒಂದೊಂದು ನಾಮಕ್ಕಿದೆ ಅಂತ ನೀವು ಹೇಳಿದ್ರಲ್ವಾ ಕೆಲವೊರನ್ನೇ ಸುಮ್ನೆ ಭಾರಿ ನೂರು ಜನ ಸೇರಿದ್ರೆ ಏ ನಮ್ಮ ಇವತ್ತು ಉಪನ್ಯಾಸಕ್ಕೆ ಐದುನೂರು ಜನ ಸೇರಿತ್ತು ಅಂತ ಒಂದ್ ಸೈಡ್ ಇಂದ ಫೋಟೋ ತೆಗೆದ್ರೆ ಒಂದು ಆಕಡೆ ತನಕ ಇರುತ್ತೆ ಅದನ್ನ ಎಡಿಟ್ ಮಾಡಿದ್ರಂತೂ ಇನ್ನು ಒಂದ್ ಸಾವಿರ ಜನ ಕಾಣುತ್ತೆ ಹಾಗೆ ಕೆಲವರಿಗೆ ಅವರವರ ಕಾರ್ಯಕ್ರಮವನ್ನು ಹೊಗಳಿಕೊಳ್ಳುವ ಒಂದು ಹೆಮ್ಮೆಯ ಭಾವ ಇರುತ್ತೆ ಹಾಗೆಯೇ ಆಚಾರ್ಯರು ಕೂಡ ಸುಮ್ನೆ ಒಂದು ಬಿಟ್ಟುಬಿಟ್ಟಿದ್ದಾರೆ ವಾಕ್ಯ ಅವರಿಗೆ ಹಿನ್ನೆಲೆ ಅದರದ್ದು ಏನು ಗಟ್ಟಿತನ ತಲೆಯಲ್ಲಿಲ್ಲ ನೂರ ಅರ್ಥ ಹೇಳುವುದು ಅಂದ್ರೆ ಅಷ್ಟು ಸುಲಭ ಅಲ್ಲ ಆ ನಮಗೆ ನೂರರ್ಥ ಹೇಳಿ ಅಂತ ಕೂತ್ರು ಆಚಾರ್ಯ ಹೇಳಿದ್ರು ಹೇಳ್ತೇನೆ ನಾನು ಹೇಳುದಿಲ್ಲ ಅಂತ ಯಾವತ್ತೂ ಬೆನ್ನು ತೋರಿಸಲ್ಲ ನಾನು ಏನ್ ಮಾತಾಡ್ತೇನೋ ಅದಕ್ಕೆ ಪ್ರತಿಯೊಂದಕ್ಕೂ ನಾನು ಬದ್ಧನಾಗಿದ್ದೇನೆ ಆಚಾರ್ಯರ ಒಂದು ಇಡೀ ಈ ಇಷ್ಟು ನಾವು ಗ್ರಂಥವನ್ನ ಓದುವಾಗ ಉಪಾಸನೆ ಅಥವಾ ಅನುಸಂಧಾನ ಮಾಡಬೇಕಾದ ಸಂಗತಿ ಏನು ಆಚಾರ್ಯರು ಏನ್ ಹೇಳ್ತಾರೋ ಅದನ್ನೇ ಅವ್ರು ಬರೀತಾರೆ ಅದನ್ನೇ ಅವ್ರು ನಡ್ಕೊಳ್ತಾರೆ ನಮ್ಮಲ್ಲಿ ಏನು ನಾವು ಹೇಳುವುದೊಂದು ಮಾಡುವುದುಂದು ಇವತ್ತು ತಲೆಯಲ್ಲಿ ಇನ್ನೊಂದು ಹಾಗಾಗಿ ನಮ್ಗೆ ಯಾವುದು ಸಿದ್ಧಿ ಆಗಲ್ಲ ಸಿದ್ಧಿ ಆಗ್ಬೇಕಾದ್ರೆ ಮೊದಲು ಬೇಕಾದ್ದೇನಂದ್ರೆ ಏನ್ ಯೋಚಿಸ್ತೇವೋ ಅದು ಮಾತಿಗೆ ಬರಬೇಕು ಏನ್ ಮಾತಾಡ್ತೇವೋ ಅದು ನಡೆಯಲಿರಬೇಕು ಅದು ಋಷಿಗಳ ಗುಣ ನಮ್ಗೆ ಋಷಿ ಆಗ್ಲಿಕ್ಕೆ ಏನು ಕಷ್ಟ ಇಲ್ಲ ಅದಕ್ಕೆ ಕಾಡಿಗೆ ಹೋಗ್ಬೇಕಾಗಿಲ್ಲ ಜುಟ್ಟು ಬಿಡಬೇಕಾಗಿಲ್ಲ ದಂಡ ಇಟ್ಕೊಳ್ಬೇಕಾಗಿಲ್ಲ ತ್ವರತಾನುಷ್ಠಾನದಿಂದ ದೇಹ ದಂಡಿಸ್ಬೇಕಾಗಿಲ್ಲ ಈ ಕರೆಕ್ಟ್ ಆಗಿ ಮೂರನ್ನು ಏಕಸೂತ್ರದಲ್ಲಿ ತಂದ್ರೆ ಎಲ್ಲ ಶಕ್ತಿ ಏಕೀಕರಣವಾಗಿ ಭಗವಂತನ ಪದತಲಕ್ಕೆ ಮುಟ್ಟಿದ್ರೆ ಅವನು ಋಷಿ ಆಗಿ ಹಾಗಾಗಿ ನಾನು ಆಡಿದ ಮಾತಿಗೆ ಯಾವತ್ತೂ ಭದ್ರ ಹೊರತು ಬೆನ್ನು ಹಾಕುವವನಲ್ಲ ಆದ್ರೆ ನನ್ನದೊಂದು ಕಂಡೀಷನ್ ಇದೆ ನಾನು ಪ್ರತಿಯೊಂದು ಪದಕ್ಕೂ ಕೂಡ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಋಷಿ ಕೊಟ್ಟ ಅರ್ಥವನ್ನೇ ನಿಮ್ಮ ಮುಂದೆ ಇಡುತ್ತೇನೆ ಆದ್ರೆ ಅಷ್ಟನ್ನೂ ನೀವು ನೆನಪಿಟ್ಕೊಂಡು ನನಗೆ ಮರಳಿ ಹೇಳ್ಬೇಕು ಈ ನೀವು ಒಪ್ಪಿಗೆ ಸೂಚಿಸುವುದಾದ್ರೆ ಮಾತ್ರ ನಾನ್ ನಿಮಗೆ ನೂರ ಹೇಳ್ತೇವೆ ಅವ್ರಿಗೆ ಏನನ್ನಿಸ್ತು ಇವರೇನೋ ನಮ್ಮನ್ನ ಬ್ಲಪ್ ಮಾಡ್ತಿದ್ದಾರೆ ಸುಮ್ನೆ ನೂರು ಅರ್ಥ ಹೇಳಿದ್ರೆ ಎಲ್ಲಿ ಸಿಕ್ಕಿಬಿಡ್ತೇನೆ ಅಂತ ನನ್ನ ನೀವು ಅರ್ಥ ಹೇಳಬೇಕು ನನಗೆ ನೂರ ಅರ್ಥ ಹೇಳಿಕ್ ಸಾಧ್ಯ ಇಲ್ಲ ನೀವು ವಾಪಸ್ ಹೇಳಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದೆ ಸರಿತೇವಲ್ಲ ಹೆಂಗ್ ಊರ ಹೊಟ್ಟು ಹೆಂಗ್ ಗೊಪ್ಪವನ್ ಬಿಟ್ಕೊಳ್ಳುದು ಆಮೇಲೆ ಹೆಮ್ಮಪ್ಪ ಸೋತು ಬಿಟ್ರೆ ಅಂತ ನಾವು ಹೆದರ್ತೇವೆ ಕೇಳಲ್ಲ ಅಂತ ನೀವು ಯೋಚನೆ ಮಾಡ್ತೀರಾ ಆ ಯಾ ಸುಂದ್ರ ಹೇಳಿ ನೀವು ಹೇಳಿ ಹೇಳಿ ನಾವು ನೂರ ಅರ್ಥ ಹೇಳ್ತೀವಿ ಅಂತ ಸುಮ್ಮನೆ ಉಡಾಸೆ ಮಾತಾಡಿದ್ರು ಆಚಾರ್ಯರು ಕ್ರಮ ಪ್ರಕಾರಗಳು ಆ ಶಬ್ದ ಎಷ್ಟು ಚೆನ್ನಾಗಿದೆ ಅಂದ್ರೆ ಪ್ರತ್ಯಯ ಪ್ರಕೃತಿ ಸಂಗಮ ಭಂಗಿ ಶಬ್ದ ಶಾಸ್ತ್ರ ವಿಹಿತಾಂ ಪ್ರತಿ ದರ್ಶ್ಯ ಶುದ್ಧತಿ ಪ್ರಶುದ್ಧಿ ಶತ ಸಿದ್ಧಾನ್ ಅಭ್ಯದ ಸಪತಿ ವಿಶ್ವ ವಿಶ್ವ ಅಂತ ಮೊದಲ ಪದ ಆ ವಿಶ್ವ ಅನ್ನುವ ಪದದ ಕ್ರಮವಾದ ನೂರು ಅರ್ಥಗಳಿಗೆ ಬೇಕಿರುವ ಅಷ್ಟೂ ಹಿನ್ನೆಲೆಗಳನ್ನು ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ವೇದವ್ಯಾಸರು ವೇದ ಕೊಟ್ಟಿರುವ ಅರ್ಥಗಳನ್ನು ಬಿಡಿಸಿ ಹೇಳ್ತಾ ಬಂದ್ರು ಇನ್ನು ನೂರು ಮುಟ್ಟಿರ್ಲಿಲ್ಲ ಒಂದ್ ನಲವತ್ತು ಐವತ್ತು ಆಗಿದೆ ಇವು ಹತ್ತಾರು ಆಗಲೇ ಮುಖ ತಪ್ಪಿಟ್ಟಿದೆ ನಮ್ಮಲ್ಲಿ ಸಾಮಾನ್ಯ ಮನೆಯಲ್ಲಿ ಯಾರೋ ಒಬ್ಬ ಮದುವೆ ಆಗುವಾಗ ಹೆಣ್ಣನ್ನು ನೋಡ್ಲಿಕ್ಕೆ ಹೋದಾಗ ನಂಗೆ ಉಪ್ಪಿಟ್ಟು ಬಹಳ ಇಷ್ಟ ಅಂತ ಹೇಳಿಬಿಟ್ಟಿದ್ದ ಆಮೇಲೆ ಮದುವೆ ಆದ್ಮೇಲೆ ದಿನ ಉಪ್ಪಿಟ್ಟೆ ಅವನ ಮುಖ ಕಪ್ಪಿಟ್ಟಿದೆ ಅಂತ ಹಾಗೊಂದು ಕತೆ ಇಲ್ಲಿ ಇವ್ರು ನಿಜವಾಗಿ ಇವ್ರ ಮುಖ ಕಪ್ಪಿಟ್ಟು ಹೋಯ್ತು ಹೇಗೆ ಹೇಳುದು ಯಾಕಂದ್ರೆ ಇವ್ರು ವಾಪಸ್ಸು ಸಕಾರಣವಾಗಿ ಹೇಳ್ಬೇಕು ಸುಮ್ನೆ ಅದಕ್ಕೊಂದು ಅರ್ಥ ಇದು ಒಂದ್ ಅರ್ಥ ಇನ್ನೊಂದ್ ಅರ್ಥ ಅಲ್ಲ ಅವ್ರು ಏನ್ ಕಾರಣ ಕೊಟ್ಟು ಹೇಳ್ದೆ ಅದನ್ನು ಹೇಳಬೇಕು ಹೋಗ್ತಾ ಹೋಗ್ತಾ ಮುಖ ಬಿಳಿಸ್ಕೊಂಡ್ಬಿಡ್ತು ಎಲ್ರದ್ದು ಹಾ ನಿಮ್ಮ ನೋಡಿದ್ರೆ ಅರ್ಥ ಆಗ್ತಾ ಇದೆ ನೀವು ವಾಪಸ್ ಹೇಳುವುದ್ರಲ್ಲಿ ಎಷ್ಟು ನಿಸಿ ಮರುದಂತ ಸಾಕು ಇದಕ್ಕಿಂತ ಹೆಚ್ಚು ಹೇಳಿ ನನಗೆ ನಿಮ್ಮ ತಲೆಯಲ್ಲಿ ಉಳಿಯತ್ತೆ ಅಂದ್ರೆ ನಾನು ನೂರಲ್ಲ ಎರಡು ಸಾವಿರನು ಹೇಳುತ್ತೇನೆ ನಿಮಗೆ ಸುಮ್ಮನೆ ನಾನು ಕೋಣ ಮುಂದೆ ಕಿನ್ನರಿ ಭಾವಿಸಿದಾಗೆ ನಿಮ್ಗೆ ಹೇಳಿ ಏನ್ ಉಪಯೋಗ ಅಂತ ಆಚಾರ್ಯರು ಅದರ ಬಗ್ಗೆ ಏನೂ ಮುಂದುವರಿಸದೆ ಅಲ್ಲಿಗೆ ನಿಲ್ಲಿಸಿದ್ರು ಅವ್ರಿಗೆ ವಾಪಸ್ ಆಕ್ಷೇಪ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ನಾವು ಹತ್ತು ನಲ್ವತ್ತಾದ್ರೂ ಹೇಳಿದ್ರೆ ಮುಂದೆ ನೀವು ಹೇಳಿಲ್ಲ ಅನ್ನೋದನ್ನ ನಾವು ಆಕ್ಷೇಪ ಮಾಡ್ಬೋದು ಏನೂ ಹೇಳಲಿಕ್ಕಾಗಿದ್ರೆ ಎಲ್ಲ ಸುಮ್ಮನಾದ್ರು ಇನ್ನು ಆ ಸಭೆಯಲ್ಲಿ ಆರು ಅಂಗಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ ವೇದಜ್ಞರು ಇತಿಹಾಸದಲ್ಲಿ ಚತುರರು ಪುರಾಣಗಳಲ್ಲಿ ಶಿಕ್ಷಿತರು ಉಳಿದಂತೆ ಇನ್ನೂ ಅನೇಕ ಶಾಸ್ತ್ರಗಳನ್ನ ಚೆನ್ನಾಗಿ ತಿಳಿದವರು ಇವರೆಲ್ಲರೂ ಕೂಡ ಆಚಾರ್ಯರನ್ನ ಬೆಲ್ಲ ಹಿಡೀ ಹಿಡೀಲಿಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಇವ್ರು ಏನ್ ಕೇಳಿದ್ರು ಎಷ್ಟು ಚೆನ್ನಾಗಿ ಸಾಕೂತವಾದ ಅರ್ಥಗಳನ್ನು ನಿರೂಪಣೆ ಮಾಡುತ್ತಾರೆ ಮನಸ್ಸಿಗೆ ಎಷ್ಟು ಹೃದಯ ಅಂತ ಅನ್ಸುತ್ತೆ ಇದನ್ನು ಕೇಳಿದಷ್ಟು ಮತ್ತು ಕೇಳಬೇಕು ಇವ್ರ ಹತ್ರನೇ ಇರಬೇಕು ಇವರತ್ರನೇ ನಿಜವಾಗಿ ಪಾಠ ಕಲಿಬೇಕು ಅಂದ್ರೆ ಇವ್ರ ಹತ್ರನೇ ಕಲಿಬೇಕು ಇನ್ ಯಾರ ಹತ್ರ ಅದು ಶಾಸ್ತ್ರವೇ ಅಲ್ಲ ಅಂತ ಅನ್ನಿಸುವಷ್ಟು ನಿಜವಾದ ಶಾಸ್ತ್ರಾಸಕ್ತರೆಲ್ಲ ಇವರ ಬೆನ್ನೆ ಹಿಂದೆ ಬಂದು ನಾನ್ ನಿಮ್ಮ ಶಿಷ್ಯರು ನಮ್ಮನ್ನು ಸ್ವೀಕರಿಸಿ ನಮ್ಮನ್ನು ಸ್ವೀಕರಿಸಿ ಅಂತ ಬರ್ತಿದ್ವಿ ಇನ್ನೊಂದು ದೇವಸ್ಥಾನಕ್ಕೆಲ್ಲೋ ಹೋಗಿದ್ರು ಹೋದಾಗ ಅಲ್ಲಿ ಕೇರಳದ ಪರಿಸರದ ಪಂಡಿತರೆಲ್ಲ ಸೇರ್ಕೊಂಡಿದ್ರು ಅವರು ಏನು ಸಾಮಾನ್ಯರಲ್ಲ ಒಳ್ಳೆ ವಿದ್ವತ್ತಿನಲ್ಲಿ ಒಂದು ಗರಿಷ್ಠ ಮಟ್ಟವನ್ನು ಮುಟ್ಟಿದವ್ರೆ ಆದ್ರೆ ನೇರವಾಗಿ ತಾದ ಏನಾದ್ರೂ ಮಾತಾಡಿದ್ರೆ ನಮ್ಗೆ ಅವಮಾನ ಆಗುತ್ತೆ ಅಂತ ಪರ ಒಂದಿಷ್ಟು ಉತ್ಸವಕ್ಕೆ ಅಂತ ಬಂದ ಅಲ್ಲಿ ವಿದ್ ವಿದ್ವಾಂಸರಿದ್ರು ಅವರಿಗೆ ಇವರ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅವರನ್ನು ಪುಸ್ಲಾಯಿಸಿದ್ರು ನೋಡಿ ನಾವು ಕೆಲವು ಪ್ರಶ್ನೆಗಳನ್ನು ಕೇಳ್ತೀವಿ ಅದನ್ನ ನೀವು ಕೇಳಿ ನಮ್ಗೆ ಏನು ಹೆಸರು ಬೇಡಪ್ಪ ನಾವು ಹೆಸರಿಗೋಸ್ಕರ ಇರೋರಿಗೆ ನೀವು ಕೇಳಿದ್ರೆ ಸಭೆಯಲ್ಲಿ ನಿಮ್ಗೊಂದು ಮರ್ಯಾದೆ ಬರುತ್ತೆ ನಿಮ್ಗೆ ದೂರದ ಊರದ ಬಂದವರಿಗೆ ನಮ್ದೊಂದು ಮರ್ಯಾದೆ ಕೇಳಿ ಅಂತ ಅವ್ರನ್ನ ಪಂಪ್ ಮಾಡಿ ಮುದ್ದೆ ಬಿದ್ದರು ಅವರು ಪಾಪ ಅವ್ರಿಗೇನು ಎಂತಾದ್ದೇನು ಆಕ್ಷೇಪನೂ ಅಲ್ಲ ಪ್ರಶ್ನೆ ಚೆನ್ನಾಗಿತ್ತು ಸರಿಯಾದ ಪ್ರಶ್ನೆ ನಮ್ಗೆ ಹೀಗೆ ಎಲ್ಲಾ ಕಡೆಯಲು ಅನುಭವ ಇರುವುದು ಈ ಉತ್ತರದ ಹಿನ್ನೆಲೆಯಲ್ಲಿ ಅಂತ ಅವರೆಲ್ಲ ಪ್ರಶ್ನೆಗಳನ್ನು ಕೇಳಿದರು ಆಚಾರ್ಯಕ್ಕೆ ಗೊತ್ತಾಯ್ತು ಇದು ಇವರ ಪ್ರಶ್ನೆ ಅಲ್ಲ ಎಲ್ಲಿಂದಲೋ ಬಾಡಿಗೆ ತಂದ ಪ್ರಶ್ನೆ ಅಂತ ಅವರಿಗೇನು ಹೇಳಿಲ್ಲ ಈ ಬಾಡಿಗೆ ಕೊಟ್ಟವರಿದ್ದಾರಲ್ಲ ಕೆಲವರು ಅಂತ ಅವರನ್ನೇ ಹಿಡ್ಕೊಂಡು ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಇದನ್ನ ನಿಮ್ಮ ಯಾರು ಕೇಳಿದಾರೋ ಅವರಿಗೂ ಹೇಳಿಬಿಡಿ ಅಂತ ಮುಗಿಸಿಬಿಟ್ರು ಅವ್ರು ಕಂಗಾಲ ಏನಕ್ಕೆ ಹೀಗೆ ಆಗ್ತಿದೆ ಒಳಗಿನಿಂದ ಆದ್ರೆ ಆ ಪ್ರಶ್ನೆ ಕೇಳಿದವರಿಗೆ ನಿಜವಾಗಿ ಆಚಾರ್ಯರ ಆ ವೈದುಷ್ಯ ಹೆಚ್ಚು ಇಷ್ಟ ಆಯ್ತು ಮುಂದೆ ಅದೇ ಪಂಡಿತರ ಒಂದು ಪರಿಸರದಲ್ಲಿ ತಂತ್ರಶಾಸ್ತ್ರ ತರ್ಕಶಾಸ್ತ್ರ ಇವರೆಲ್ಲ ಎಲ್ಲಿ ಕೇಳಿದ್ರಲ್ಲಿ ಹೇಳುತ್ತಾರೆ ಈ ವೇದದಲ್ಲಿ ಕೆಲವು ಆ ಮಿಸ್ ಅದಕ್ಕೆ ಈ ಕೂಟ ಪದ್ಯಗಳು ಅಂತ ಇರ್ತವೆ ಅಂದ್ರೆ ಒಂಥರ ಗೂಢ ಸೂತ್ರಗಳಿದ್ದ ಹಾಗೆ ಏನು ಅರ್ಥ ಆಗಲ್ಲ ಅಂತಹದೊಂದು ಸೂಕ್ತದ ದಾನ ಸೂಕ್ತ ಅಂತ ಒಂದು ಭಾಗ ಇತ್ತು ಅದರಲ್ಲಿ ಮೇನ್ ನೋಡ ಕತೆ ಕಥೆ ಹೇಳುತ್ತೆ ಇಂದ್ರನ ಅತ್ತು ಅಪಾಲ ಅಂತ ಹೆಣ್ಣು ಮಗಳ ಹಿನ್ನೆಲೆಯಲ್ಲಿ ಬಂದ ಕಥೆ ಅದನ್ನು ನೀವು ಹೇಳಿ ಅಂತ ಹೇಳಿದಾಗ ಆ ಅರ್ಥವನ್ನ ಆಚಾರ್ಯರು ಬಿಡಿಸಿದ್ರು ಅದರಲ್ಲಿ ಅವನೇನು ಅಲ್ಲೊಂದು ದಾನ ಶಬ್ದಕ್ಕೆ ಸಂಬಂಧಪಟ್ಟಕ್ಕೆ ಪ್ರಣದಾನೆ ಎನ್ನುವ ಧಾತುವಿನ ಅರ್ಥವನ್ನ ಆಚಾರ್ಯರು ಹೇಳಿದ್ರೆ ಪ್ರಣೀಯ ತಮ್ಮದು ಪ್ರಣದಾನೆ ಅಲ್ಲ ಅದು ತ್ರೂ ಪಾಲನೆ ಅನ್ನುವ ಹಾಗೆ ಏನೋ ಹೇಳಿದ ಆಚಾರ್ಯೂ ಮೊದ್ಲು ಅಕ್ಷರಾಭ್ಯಾಸ ಮಾಡ್ಕೊಂಡ್ ಬಾ ಪ್ರಣ ಹೇಗಾಗತ್ತೆ ಪ್ರೀ ಪ್ರೀಂಗ್ ಪ್ರೇ ಪ್ರೀಣೆ ಪ್ರೀಂಗ್ ಹೇಗಾಗತ್ತೆ ಪ್ರಣ ಹೇಗಾಗತ್ತೆ ಅದೇನೋ ಬೀಡಿಸಿ ಧಾತುಗಳ ಲೆಕ್ಕಾಚಾರ ಹಾಕೊಂಡು ಮೊದ್ಲು ಅಕ್ಷರಾಭ್ಯಾಸ ಮಾಡಿ ಬಾ ಆಮೇಲೆ ಆಗತ್ ಬಾ ಅಂತ ನಗತ ನಗತ ಹೇಳಿದ್ರೆ ಅವನ್ ಕಂಗಾಲಾಗಿ ಹೋದ ಹೌದಲ್ವಾ ಇಷ್ಟು ಸಾಮಾನ್ಯ ವಿಷಯ ಯೋಚನೆ ಮಾಡಿದ್ರೆ ಆಕ್ಷೇಪ ಮಾಡಿ ದೊಡ್ಡ ವಿದ್ವಾಂಸ ಅಂತ ಕಲಿಸಿಕೊಂಡು ಒಂದು ಧಾತುವಿನ ನನಗೆ ಬರಲ್ಲದ ಅಂತ ಗೊತ್ತಾಗಿ ಮುಖ ಸಪ್ಪೆಯಾಗೆ ಇಲ್ಲಿಂದ ಹೊರಟು ಹೋದ ಅದರಲ್ಲಿ ಅಪಾಲ ಅನ್ನುವ ಶಬ್ದದ ಅರ್ಥವನ್ನ ಆ ಹಿಂದಿನಿಂದ ಬಂದ ಅರ್ಥವನ್ನ ಯಾರೋ ಒಬ್ರು ಹೇಳಿ ಹೀಗಲ್ವಾ ಅರ್ಥ ಅಂದ್ರು ನೀವು ಹೇಳಿದ ಅರ್ಥ ರೂಢಿಯಾಗಿರ್ಬಹುದು ಆದ್ರೆ ಅದು ಸೂಕ್ತಕ್ಕೆ ಆ ಅರ್ಥದಲ್ಲಿ ಶಬ್ದ ಇಲ್ಲ ಅಪಾಲ ಅಂದ್ರೆ ಈಗ ಇರುವ ಅರ್ಥ ಎಲ್ಲ ಕಡೆ ಶ್ವಿತ್ರಿಣಿ ಅಂತ ಅಂದ್ರೆ ಮೈ ತೊನ್ನು ರೋಗ ಬಂದವಳು ಅಂತ ಅರ್ಥದಲ್ಲಿ ಅದನ್ನು ಪ್ರಯೋಗ ಮಾಡ್ತಾಳೆ ಆದ್ರೆ ಆ ಅರ್ಥ ಬೇಕಿಲ್ಲ ಜಕ್ಕ ಜೌವನೆ ಅಂತ ಅರ್ಥ ಯುವತಿ ಅಂತ ಅರ್ಥ ಆ ಯುವತಿಯಾದವಳು ತಾನು ಮದುವೆ ಆಗದೆ ಯಜ್ಞೆಯಾಗಾದಿರಲ್ಲಿ ತಾನು ಭಾಗವಹಿಸಬೇಕು ಅನ್ನುವ ಆಸೆಗೆ ಯಾವುದೇ ಅವಕಾಶ ಇಲ್ಲದೆ ಇದ್ದಾಗ ಆಕೆ ಸೋಮರಸದ ಸೋಮ ಲತೆಯನ್ನ ತಾನೇ ಬಾಯಿಯಲ್ಲಿ ಹಾಕಿ ಜಗದು ಆ ಕಲ್ಲು ಅನ್ನುವುದನ್ನೇ ಕಲ್ಲು ಅಂತ ಭಾವಿಸಿ ಅಲ್ಲೇ ಹ್ಮ್ ಸ್ವಾಧಿಷ್ಠಯ ಮಧಿಷ್ಠಯ ಪವಸ್ವ ಸೋಮಧಾರಯ ಅಂತ ಭಗವಂತನಿಗೆ ಚಿಂತಿಸಿ ಅರ್ಪಿಸ್ತಾಳೆ ಇಂದ್ರ ಬಹಳ ಸಂತೋಷಪಟ್ಟು ಅವಳಿಗೆ ಒಲಿದು ಅವಳ ಆ ಸೋಮರಸವನ್ನು ಸ್ವೀಕರಿಸಿ ಉದ್ಧಾರ ಮಾಡಿದ ಅನ್ನೋ ಒಂದು ಮೇಲ್ನೋಟದ ಒಂದಿಷ್ಟು ಕಥೆ ಇದೆ ಆದ್ರೆ ಈ ಕಥೆಯಲ್ಲಿ ಆಕೆ ಅತ್ಯಂತ ಯುವತಿಯಾದವಳು ಹೊರತು ಶಾಪಗ್ರಸ್ತಳಲ್ಲ ಅನ್ನುವ ಅರ್ಥವನ್ನ ಆಚಾರ್ಯರು ಹೇಳಿದಾಗ ಅಲ್ಲಿ ಏನು ಎಷ್ಟು ವ್ಯಾಖ್ಯಾನಗಳಿಗೆ ಹಿಂದೆ ಬಂದದ್ದು ಎಲ್ಲರೂ ಇದೇ ಅರ್ಥ ಹೇಳುವಾಗ ನೀವೊಂದೇನು ಹೊಸ ಅರ್ಥ ಹೇಳ್ತಿರಲ್ವಾ ಅಂತ ಮುಗಿಬೀಳ್ತಾರೆ ಆಗ ಆಚಾರ್ಯೀತಾರೆ ಆಯ್ತು ನಾನ್ ಹೇಳಿದ್ರೆ ನಿಮ್ಗೆ ನಂಬಿಕೆ ಬರಲ್ಲ ಅಂದ್ರೆ ನಾನು ಈಗ ಹೊರ ಹೊರಟೆ ನಮ್ಗೆ ಇನ್ನೂ ಬೇರೆ ಕೆಲಸ ಇದೆ ತುಂಬಾ ಇನ್ನೆಲ್ಲೋ ಬರ್ಲಿಕ್ಕೆ ನಮ್ಮ ಭಕ್ತರ ಅಪೇಕ್ಷೆ ಇದೆ ನಾನು ಅಲ್ಲಿಗೆ ಹೊರಡ್ಬೇಕು ಬರ್ತೇನೆ ಅಂತ ಹೇಳಿದ್ದೇನೆ ಸ್ವಲ್ಪ ಹೊತ್ತಿಗೆ ಇನ್ನೊಬ್ರು ಬರ್ತಾರೆ ಇಲ್ಲಿಗೆ ಇನ್ನೊಬ್ರು ಜ್ಞಾನಿಗಳು ಬರ್ತಾರೆ ಇಲ್ಲಿಗೆ ಅವ್ರ ಈ ಪ್ರಶ್ನೆಗೆ ನನ್ನ ಹಿನ್ನೆಲೆ ಏನು ಹೇಳ್ಬೇಡಿ ನೀವು ಡೈರೆಕ್ಟ್ ಆಗಿ ಅವ್ರ ಬಂದಾಗ ಈ ಪ್ರಶ್ನೆಗೆ ಉತ್ತರ ಕೇಳಿ ಆ ಉತ್ತರವೇ ಅದಾಗಿದ್ರೆ ನೀವು ನನ್ನ ನಂಬಿಕೆ ಅಂದ್ರೆ ಬಿಟ್ಬಿಡಿ ಅಂತ ಹೇಳಿದ ಹೊರಟೋರು ಆಶ್ಚರ್ಯ ಅಂದ್ರೆ ಹೇಳಿದ ಅದೇ ಜಾಗಕ್ಕೆ ಒಬ್ಬ ವ್ಯಕ್ತಿ ಬಂದ್ರು ಬಂದಾಗ ಇವರು ಅದೇ ತರದ ಪ್ರಶ್ನೆ ಇಟ್ರು ಅವ್ರಿಗೆ ಹಿಂದೆ ಮುಂದೆ ಯೋಚಿಸಿದೆ ಅಯ್ಯೋ ಇದಕ್ಕೆ ಈಗ ಅರ್ಥ ಅಂತ ಹೇಳಿ ಅಪಾಲ ಶಬ್ದಕ್ಕೆ ಆಚಾರ್ಯರು ಹೇಳಿದ ಅರ್ಥವನ್ನೇ ಹೇಳಿ ಅವ್ರು ಹೊರಟೋರು ಓ ಈ ಪುಣ್ಯಾತ್ಮನಿಗೆ ಜ್ಯೋತಿಷ್ಯನು ಗೊತ್ತಿದೆ ಬರೀ ಶಾಸ್ತ್ರಾರ್ಥ ವಿಚಾರ ಮಾತ್ರ ಅಲ್ಲ ಹ್ಮ್ ವೇದಾರ್ಥ ಸೂಕ್ತಗಳ ಬಗ್ಗೆ ವಿವರಣೆ ಮಾತ್ರ ಅಲ್ಲ ಶಾಸ್ತ್ರಗಳ ಬಗ್ಗೆಯೂ ಚೆನ್ನಾಗಿ ಪರಿಚಯ ಇರುವ ಹಾಗೆ ಸರ್ವಜ್ಞ ಅನ್ನುವಂತಹ ಹೆಸರಿನಿಂದ ಊರಿನವರೆಲ್ಲ ಆಮೇಲಿಂದ ಆಚಾರ್ಯರನ್ನ ಎಲ್ಲ ಗೊತ್ತಿದೆ ಇವರಿಗೆ ಇಂಥ ಒಂದು ಶಾಸ್ತ್ರ ಗೊತ್ತಿಲ್ಲ ಅಂತ ಆಚಾರ್ಯರನ್ನು ಯಾರು ತಡಿ ಹಿಡಿಯುವ ಹಾಗಿಲ್ಲ ಅಂತ ಸುನ್ ಸಂತೋಷ ಈ ಹೀಗೆ ಕೀರ್ತಿ ಊರಗರ ಎಲ್ಲ ಹಬ್ಲಿಕ್ಕೆ ಶುರುವಾಯಿತು ಹಾಗೆ ಆಚಾರ್ಯರು ಸ್ವಲ್ಪ ಕಟುವಾಗಿ ದುಷ್ಟರ ವಾದಗಳನ್ನೆಲ್ಲ ಕಡಾಖಂಡಿತವಾಗಿ ನಿರಾಕರಿಸ್ತಾ ಬಂದ್ರು ಹೇಗೆ ವೇದ ಸ್ವರೂಪದಲ್ಲಿರುವ ದ್ರೌಪದಿಯನ್ನು ರಕ್ಷಿಸುವುದಕ್ಕೋಸ್ಕರ ಕೀಚಕನಿಂದ ಅವನನ್ನ ಸದೆಬಡಿದ್ರು ಭೀಮನಾಗಿ ಹಾಗೆ ಈ ವೇದದ ರಾಶಿಗೆ ತಪ್ಪಾರ್ಥವನ್ನ ಕಲ್ಪಿಸ್ತಾ ಇರುವಂತಹ ಕೀಚಕನಂತಹ ಸಮೂಹ ಸಮೂಹ ಅವರು ನೂರೈದು ಜನ ಉಪಕಿಚಕರು. ಕೀಚಕರು ಒಬ್ರಿಬ್ರಲ್ಲ ಹಾಗೆ ವೇದದ ಮೇಲೆ ದಾರಿ ಮಾಡುವ ನೂರಾರು ಜನ ಅಪ ವ್ಯಾಖ್ಯಾನಗಳಿಂದ ವೇದದ ನಿಜವಾದ ಅಪಮಾನ ಮಾಡುತ್ತಿರುವಂತಹವರ ಧನಿಯನ್ನ ಉಡುಗಿಸುವುದಕ್ಕಾಗಿ ತಾನು ಕಠಿಣವಾದ ತೀರ್ಮಾನವನ್ನ ತೆಗೆದುಕೊಂಡು ಎಲ್ಲಿ ಹೋದ್ರೂ ಸರಿಯಾದ ಅರ್ಥ ಇದು ಅಂತ ಗಟ್ಟಿ ಹೇಳಿಕ್ ಶುರು ಅದಕ್ಕೆ ಸಾಮಾನ್ಯರಿಗೆ ಇದು ಅರ್ಥ ಆಗ್ಬೇಕು ಅಂತಂದ್ರೆ ಗುರುಗಳು ಕೇಳಿದ್ರು ನಮಗೆ ನಿಮ್ಮನ್ ಬಿಟ್ಟಿರ್ಲಿಕ್ಕಾಗುದಿಲ್ಲ ನೀವು ಸಂಚಾರಕ್ಕೆ ಹೋಗ್ತಾ ಇದ್ರೆ ನಮ್ಮಲ್ಲಿ ಇಲ್ಲಿ ಒಂಥರ ವಿರಹ ಕಾಡ್ತಾ ಇರುತ್ತೆ ಶಿಷ್ಯ ಇಲ್ಲ ಅಂತ ನೀವು ಎಷ್ಟು ಹೆಚ್ಚು ಸಂಚಾರಕ್ಕೆ ಹೋಗ್ಬೇಡಿ ನಿಮ್ಮ ಮಾತು ಇರಬೇಕು ವಯಸ್ಸಾದವ್ರು ನಾವು ನಿಮ್ಮಷ್ಟು ಪ್ರಯಾಣ ಸಂಚಾರ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲೇ ಇರ್ಬೇಕು ತಾವು ಅಂತ ಕೇಳಿದಾಗ ನೀವೇನ್ ಯೋಚನೆ ಮಾಡಬೇಡಿ ನಾನು ಇರ್ತೇನೆ ಅಂತ ಭಾವದಿಂದಲೇ ನಿಮ್ಗೊಂದು ವಿಶಿಷ್ಟವಾದ ಗ್ರಂಥ ಕೊಡ್ತೇನೆ ಅಂತ ಗೀತೆಗೆ ಒಂದು ಭಾಷ್ಯ ಬರೆದು ಇದನ್ನ ನೋಡ್ತಾ ಇರಿ ಇದನ್ನ ನೋಡಿ ಮುಗಿಸುವಷ್ಟು ನಾನು ವಾಪಸ್ ಬರ್ತೇನೆ ಅಂತ ಹೇಳಿ ಗೀತಾ ಭಾಷ್ಯವನ್ನು ರಚನೆ ಮಾಡಿ ಅದನ್ನ ಗುರುಗಳ ನೋಡಿ ಇಂದ ಕೊಟ್ರು ಆದ್ರೆ ಇದನ್ನು ದೇವರಿಗೆ ಒಪ್ಪಿಸ್ಬೇಕು ಅಂತ ಹಾಗೆ ಪಾದಯಾತ್ರೆ ಮಾಡಿಕೊಂಡು ಸೀದ ತೀರ್ಥಯಾತ್ರೆ ಅನುಮತಿಯನ್ನ ಕೇಳಿ ಆ ಉತ್ತರದ ಬದರಿಯ ಕಡೆಗೆ ಹೊರಟು ಬಂದ್ರು ಉತ್ತರದ ಬದರಿಗಳಿಗೆ ಹೋಗುವಾಗ ದಾರಿಯಲ್ಲಿ ಅನೇಕ ಜನ ಶಿಷ್ಯರು ಸಿಕ್ಕಿದ್ರು ಅದು ಯಥಾ ಪ್ರಕಾರ ನಡೆದದ್ದೇ ಅಲ್ಲಿ ಹೋಗಿ ಅನಂತ ಮಠದಲ್ಲಿ ಉಳ್ಕೊಂಡ್ರು ಶಿಷ್ಯರೆಲ್ಲ ಜೊತೆಗಿದ್ರು ಅವರಿಗೆ ಅದರ ವಿವರವನ್ನು ಚಿಂತಿಸಿ ಹೇಳುವಾಗ ಅವರಿಗೆಲ್ಲನಕ್ಕೆ ನಿದ್ದೆ ಬಂತು ರಾತ್ರಿ ಎಲ್ಲ ಹರಕೆ ಹೊಡಿತಾ ಇದ್ರು ಅಂದ್ರೆ ಶಾಸ್ತ್ರಾರ್ಥ ಹರಕೆ ನಮ್ಮನಾಗೆ ಊರ ಸುದ್ದಿ ಅಲ್ಲ ಶಾಸ್ತ್ರಾರ್ಥ ಹರಕೆ ಹೊಡೆಯುವಾಗ ವಿದ್ಯಾರ್ಥಿಗಳೆಲ್ಲ ಹಾಗೆ ಅಲ್ಲಲ್ಲೇ ಕೂತು ಕೂತಲ್ಲೇ ತುಂಬಾ ನಡೆದಿದ್ದಾರೆ ಸುಸ್ತಾಗಿದೆ ನಿದ್ದೆಗೆ ಜಾರಿದ್ದಾರೆ ಓ ಇನ್ ಯಾರು ಮಲಗಿ ಬಿಟ್ರಲ್ವಾ ಇನ್ನೇನ್ ಮಾಡುದು ಅಂತ ಹೇಳಿ ನಿಲ್ಲಿಸ್ಲಿಕ್ಕೆ ಹೋದಾಗ ನನ್ನ ಬರೆದ ಶಬ್ದ ಆಯ್ತು ಜೋರಾಗಿ ಯಾಕೆ ನಿಲ್ಲಿಸಿದಿ ನಾನ್ ಕೇಳ್ತಾ ಇದ್ದೇನೆ ಹೇಳು ನಾರಾಯಣ ಅಲ್ಲಿ ಬಂದು ಕೂತು ಕೇಳ್ತಾ ಇದ್ದಾನೆ ಬದಲಿ ನಾರಾಯಣನೇ ಸ್ವತಃ ಅಲ್ಲಿ ಕೂತು ಕೇಳ್ತಾ ಇದ್ದಾನೆ ಕೇಳಿ ಎಲ್ಲ ವಿವರಣೆ ಮುಗಿದ ಮೇಲೆ ಆಚಾರ್ಯರಿಗೆ ಅವರು ಹೇಳಿದ್ರು ನೀನು ಸೂಕ್ಷ್ಮಾತಿ ಸೂಕ್ಷ್ಮವಾದ ಅರ್ಥವನ್ನ ಹೇಳಬಲ್ಲವಾ ನೀನಲ್ಲಿ ಆರಂಭದಲ್ಲಿ ಗೀತಾರ್ಥಂ ಭಕ್ಷ್ಯ ಶಕ್ತಿತ ಅಂತ ಹಾಕಿದ್ದಿ ನೀನು ನಿನ್ನ ಶಕ್ತಿ ಅನುಸಾರ ಏನಾದರೂ ಅದರಲ್ಲಿ ಬರ್ದು ಮುಡಿಸಿ ಅಹ್ ವ್ಯಾಖ್ಯಾನ ಮಾಡಿ ಬಿಟ್ರೆ ಓದೋರಿಗೆ ತಲೆ ನೆಟ್ಟ ಉಳಿಲಿಲ್ಲ ಅಷ್ಟು ಆಳಕ್ಕೆ ಅವ್ರಿಗೆ ಹೋಗ್ಲಿಕ್ಕಾಗಲ್ಲ ಈಗ ಬರ್ದದ್ದು ತುಂಬಾ ನಿನ್ನ ಸಾಮರ್ಥ್ಯ ಹೆಚ್ಚಿದೆ ನೀನು ಈಗದ ಲೋಕದ ವ್ಯವಸ್ಥೆಗೆ ಅನುಗುಣವಾಗಿ ಒಂದು ಬಹಳ ಸರಳವಾದ ಅರ್ಥವನ್ನ ನೀನು ಕೊಟ್ಟಿದ್ದಿ ಅದನ್ನ ಇದಕ್ಕೆ ಶಕ್ತಿ ತಹ ಅನ್ನುವ ಶಬ್ದ ತೆಗೆದು ಲೇಷತ ಅಂತ ಹಾಕು ಅಂತ ನಾರಾಯಣ ಆದೇಶ ಮಾಡಿ ಇನ್ನುಡಿದಂತೆ ಎಲ್ಲ ಚೆನ್ನಾಗಿದೆ ಇದು ಇವತ್ತಿನ ಜಗತ್ತಿಗೆ ಅತ್ಯಂತ ಅಗತ್ಯವಾದ ಸಂಗತಿ ಅಂತ ಆಶೀರ್ವಾದ ಕೊಟ್ಟು ಕಳುಹಿಸ್ತಾರೆ ಹೀಗೆ ಶಿಷ್ಯರ ಜೊತೆಗೆ ಆ ಪ್ರಯಾಣ ಎಲ್ಲ ಕಡೆಯಲ್ಲೂ ಒಂಥರ ಆ ವಿಚಿತ್ರ ಅನುಭವ ಅವರ ಜೊತೆಗೊಂದು ಎರಡೇ ದಿವಸ ಇದ್ರು ಏನೋ ಜೀವನದಲ್ಲಿ ಇಂತಹದ್ದೊಂದು ದಿನ ಇನ್ನೊಮ್ಮೆ ಸಿಗಲಿ ಅಂತ ಬಯಸುವಂತೆ ಇರ್ತಿತ್ತು ಬಂದವರಿಗೆಲ್ಲರಿಗೂ ಆಚಾರ್ಯರು ಆ ಬದಲಿಯಲ್ಲೇ ಉಳ್ಕೊಳ್ಳುದು ಅಂತ ಯೋಚನೆ ಮಾಡಿದ್ರು ಉಳ್ಕೊಂಡು ಸುಮಾರು ನಲವತ್ತೆಂಟು ದಿವಸದ ಕಾಷ್ಠ ಮೌನ ವ್ರತವನ್ನ ಆಚರಿಸಿದ್ರು ಕಾಷ್ಠ ಮೌನ ಅಂದ್ರೆ ನಮ್ಮಲ್ಲಿ ನಿಮ್ ಬಹಳ ಜನ ಮೌನ ಇರುತ್ತೆ ಹ್ಮ್ ಹ್ಮ್ ಅಂತೆಲ್ಲ ಎಲ್ಲ ತಲೆ ಕೈ ಕಾಲು ಮೂಗು ಕಾಯಿ ಒಂದು ತೆರೆಯಲಿಲ್ಲ ಅಷ್ಟೇ ಉಳಿದು ಇಂದ್ರಿಯಗಳು ಮಾತಾಡುತ್ತವೆ ಕಣ್ಣು ಮಾತಾಡುತ್ತೆ ಹೂವು ಅಂತೂ ಇದ್ದೇ ಇರುತ್ತೆ ಮನೇಲಿ ಅದಕ್ಕಿಂತ ಜಾಸ್ತಿ ಆಗುತ್ತೆ ಇವರು ಮಾತಾಡಿದ್ರೆ ಒಂದೇ ಸೆಕೆಂಡ್ ಆಗ್ತಿತ್ತು ಹೂವು ಅಂದ್ರೆ ಅದು ಅರ್ಥ ಆಗದೆ ಇನ್ನು ಎದುರುಗಡೆ ಅವರಿಗೆ ಅರ್ಥ ಮಾಡಿಸೋ ತನಕ ನೋವು ಅಂತಾನೆ ಅದು ಗೊತ್ತಾಗುತ್ತೆ ಓ ಈ ಮನೇಲಿ ಏನೋ ಮೌನ ಈಗ ಅದಕ್ಕೆಲ್ಲ ಹೂ ಅಂತಿದ್ದಾರೆ ಅಂತ ಅಂದ್ರೆ ಗುನುಗೂದಿಂದ ಆಚಾರ್ಯರು ಕಾಷ್ಟ ಅಂದ್ರೆ ಮರದ ತುಂಡು ಮರದ ತುಂಡು ಹೇಗೆ ಯಾವುದಕ್ಕೂ ಅಲುಗಾಡ್ವೋ ಹಾಗೆ ಆಚಾರ್ಯರು ತನಗೆ ಇದು ಕೊಡ್ಬೇಕು ಇವತ್ತು ಇದು ತರಲಿಲ್ಲ ಇದು ಇದು ಊಟ ಬಡಿಸ್ಬೇಕಿತ್ತು ಏನೂ ಇಲ್ಲ ಹಾಕಿದ್ರೆ ಉಂಟು ಇಲ್ಲ ಅಂದ್ರೆ ಇಲ್ಲ ಏನ್ ಎದುರುಗಡೆ ಸಿಕ್ಕಿತೋ ಅದು ದೇವರು ಕೊಟ್ಟದ್ದು ಅಂತ ಭಾವಿಸಿ ನಲವತ್ತೆಂಟು ದಿವಸ ಬೆಳಗ್ಗೆ ನಾಲ್ಕು ಗಂಟೆಗೆ ಆ ಗಂಗೆಯ ಚಳಿ ನೀರಿನಲ್ಲಿ ಶೀತಲ ಗಂಗೆಯಲ್ಲಿ ಮುಳುಗು ಹಾಕಿ ಜಪಾನುಷ್ಠಾನಗಳನ್ನು ಮುಗಿಸಿ ಶಿಷ್ಯರಿಗೆ ಯಥಾ ಪ್ರಕಾರ ಹೇಳಬೇಕಾದ ಪಾಠವನ್ನ ಆ ಸಂಜೆಯಲ್ಲೇ ಪಾಠ ಮಾಡಿದ್ರು ಆದರೆ ಪಾಠ ಬಿಟ್ಟು ಬೇರೆ ಸಂಗತಿಗಳು ಯಾವುದೂ ಇಲ್ಲ ಅದು ದೇವರ ಚಿಂತನೆಗೋಸ್ಕರ ಮೀಸಲು ಅಂತ ನಲವತ್ತೆಂಟು ದಿವಸ ಮುಗಿಯಿತು ನಿರ್ಜಲ ಉಪವಾಸ ಬೇರೆ ಬರೀ ಸ್ನಾನ ಮಾತ್ರ ಅಲ್ಲ ನಿರ್ಜಲ ಉಪವಾಸ ಸಂಪೂರ್ಣ ಮೌನ ಅನಂತ ಮಠದಲ್ಲಿ ನಾರಾಯಣನ್ನ ನೆನಪಿಸಿಕೊಳ್ಳುತ್ತಾ ಯಾವಾಗ್ಲೂ ಅವರ ಬಗ್ಗೆ ಪ್ರಸನ್ನತೆ ದೇವರಿಗೆ ಇದ್ದೇ ಇದೆ ಆದ್ರೆ ನಾನು ಇಲ್ಲಿಗೆ ಬಂದಾಗ ಇದೊಂದು ವ್ರತವನ್ನ ಆಚರಣೆ ಮಾಡಿದರೆ ವ್ರತ ಅನುಷ್ಠ ವ್ರತಾನುಷ್ಠಾನ ಹೇಗಿರಬೇಕು ಅಂತ ಒಂದು ಲೋಕಕ್ಕೆ ಪಾಠವಾಗತ್ತೆ ಅಂತ ಭಾವಿಸಿ ಇದ್ದದ್ದನ್ನ ಕಂಡು ಮೇಲವ್ಯಾಸರು ಅಲ್ಲಿ ಬೆಳಕಿನ ರೂಪದಲ್ಲಿ ಶಿಷ್ಯರಿಗೆಲ್ಲ ಕಾಣುವ ಹಾಗೇನೆ ಅವರ ಕಣ್ಣ ಮುಂದೆಯೇ ಹಾದು ಅದು ಆಚಾರ್ಯರಿಗೆ ಹೇಳಿತು ಮೇಲ್ಬ ನಿನ್ನ ಉತ್ತರ ಬದಲಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ ನಿನ್ನ ಮಾತಾಡಿಸ್ಲಿಕ್ಕಿದೆ ಅಂತ ಆಚಾರ್ಯರು ಅವತ್ತು ಬೆಳಿಗ್ಗೆ ಬೇಗ ಎದ್ದು ಹೊರಟು ಬಿಟ್ರು ಶಿಷ್ಯರೆಲ್ಲೂ ಗಾಢ ಇಲ್ಲಿದ್ರು ತುಂಬಾ ಒಳ್ಳೆಯ ಸೂಕ್ತಿಯೊಂದನ್ನು ಆಚಾರ್ಯರು ಬರೆದು ಆಚಾರ್ಯರು ಕೈಯಲ್ಲಿ ಬರೆದದ್ದು ಅಂತಿದ್ರೆ ಅದೊಂದೇ ಉಳಿದ ಯಾವ ಗ್ರಂಥವನ್ನು ಅವ್ರ ಕೈಯಲ್ಲಿ ಬರೀಲಿಲ್ಲ ಶಿಷ್ಯರತ್ರ ಹೇಳಿ ಹೇಳಿ ಹೇಳಿ ಬರ್ಸಿದ್ದಷ್ಟೇ ಅದು ಹೇಗೆ ವಿಚಿತ್ರ ಇದೆ ಮುಂದೆ ಹೇಳ್ತಾರೆ ನಾಲ್ಕು ಜನರನ್ನು ಕೂಡಿಸಿ ಇವರಿಗೆ ಮೊದಲನೇ ಅಧ್ಯಾಯದ ಶ್ಲೋಕಗಳು ಇವರಿಗೆ ಎರಡನೇ ಅಧ್ಯಾಯದ ಶ್ಲೋಕ ಇವರಿಗೆ ಆದ್ಮೇಲಲ್ಲ ಇವ್ರು ಬರಿತಾ ಇರ್ಬೇಕಾದ್ರೆ ಇವರಿಗೆ ಎರಡನೇದು ಇವ್ರಿಗೆ ಮೂರನೇದು ಇವ್ರಿಗೆ ನಾಲ್ಕನೇದು ಈ ಅಷ್ಟಾವಧಾನದಲ್ಲಿ ಎಂಟು ಜನ ಕೂತ್ಕೊಂಡು ಏನೇನು ಪ್ರಶ್ನೆ ಕೇಳಿದಾಗ ಆ ನಿಮ್ಮ ಪ್ರಶ್ನೆ ಇದಲ್ಲ ಇದಕ್ಕೆ ಇದು ಉತ್ತರ ಆ ನಿಮ್ಮ ಪ್ರಶ್ನೆ ಇದಲ್ಲ ಇದಕ್ಕು ಉತ್ತರ ಅಂತ ಹೀಗೆ ಒಂದು ಕೆಲವೆಲ್ಲ ಬುದ್ಧಿವಂತಿಕೆ ಚಾಕಚಕ್ಯತೆ ಇರುತ್ತೆ ಆದ್ರೆ ಅದು ಸಾಮಾನ್ಯ ಕೆಲಸ ಏನಲ್ಲ ಬುದ್ಧಿಶಕ್ತಿಯ ಚುರುಕುತನ ಬೇಕೇ ಬೇಕು ಹಾಗೆ ಆಚಾರ್ಯರು ಇಡೀ ಗ್ರಂಥ ಹೊಸ್ತು ಬಾಯಪಟ ಮಾಡಿದ್ದನ್ನು ಬರೆಸುದಲ್ಲ ನಿಮ್ಗೆ ಒಂದೇ ಅಧ್ಯಾಯದ್ದ ಹೇಳ್ತೇನೆ ಮೂರನೇದು ನಾಲ್ಕನೇದು ಒಂದು ಶ್ಲೋಕ ನೆನಪಿಟ್ಕೊಂಡು ಹೇಳಿದ್ದಲ್ಲ ಆಗ ಒಂದು ಗ್ರಂಥದ ಕುರಿತಾದ ರಚನೆ ಹೀಗೆ ಶಿಷ್ಯದಿಂದ ಬರೆಸಿದಂತಹ ಬುದ್ಧಿವಂತಿಕೆಯ ಆಚಾರ್ಯರು ಕೈಯಲ್ಲಿ ಬರೆದದ್ದು ಕೇವಲ ಒಂದೇ ಶ್ಲೋಕ ನೇದೃಶಂ ಸ್ಥಲಬಲಂ ಶಮಲಗ್ನಂ ನಾಸ್ತಿ ತೀರ್ಥ ಸಮಂ ವಾ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ನು ಸದೃಶಂ ಹಿತರೂಪಂ ಅಂತ ನಾಲ್ಕು ಸೊಲ್ಲನ್ನ ಇದು ಇಡೀ ಜೀವನದ ನಿಮಗೆ ಪಾಠ ಇದು ಜೀವನಕ್ಕೆ ನಿಮಗೆ ದೊಡ್ಡ ಸೂತ್ರಪ್ರಾಯವಾದ ಉಪದೇಶ ಅಂತ ಹೇಳಿ ಯಾಕಿ ತಾವದ ಅಭುನೈವ ಜನೋಯ ಗುರುಗಳ ಆದೇಶ ಬಂದಿದೆ ಮತ್ ನಾನು ಹೊರಡ್ತೇನೆ ಅಂತ ಹೇಳಲ್ಲ ಅಯಂ ಜನ ಯಾಕೆ ಇವನಿದ್ದಾನಲ್ಲ ಮಧ್ವಾ ನಿಮಗೆ ವಾಸ್ ಯಾರು ಆನಂದ ತೀರ್ಥ ಅಂತ ಸನ್ಯಾಸಿ ಇದ್ದಾನಲ್ವಾ ಇವನು ಇಲ್ಲಿಂದ ಹೊರಡ್ತಾ ಇದ್ದಾನೆ ವ್ಯಾಸರ ಆದೇಶ ಇದೆ ಆದ್ರಿಂದಾಗಿ ಅವರು ಕರೆದ ತಕ್ಷಣಕ್ಕೋಸ್ಕರ ಹೊರಲೇಬೇಕಾದ ಸ್ಥಿತಿ ಇದೆ ಆದ್ರಿಂದಾಗಿ ಭಗವಂತನನ್ನು ಕಾಣುವುದಕ್ಕೆ ಈ ವ್ಯಕ್ತಿ ಹೊರಟಿದ್ದಾನೆ ಆ ವೃದೇ ದಿಹವಳ ಬರ್ತಾನೋ ಇಲ್ವೋ ಅಂತ ಆನಂದ ತೀರ್ಥನಿಗೆ ಗೊತ್ತಿಲ್ಲ ವೇದವ್ಯಾಸನಿಗೆ ಗೊತ್ತಿದೆ ಅವ್ರು ಕಳುಹಿಸಿದ್ರೆ ವಾಪಾಸ್ ಬರ್ತಾನೆ ಆನಂದ ತೀರ್ಥ ಅವ್ರು ಕಳುಹಿಸಿದೆ ಇದ್ರೆ ವಾಪಾಸ್ ನಿಮಗೆಲ್ಲ ಕ್ಷೇಮವಾಗಲಿ ಸ್ವಸ್ತಿ ವೋಸ್ತು ನಿಮ್ಗೆಲ್ಲರೂ ಹಿತವಾಗಲಿ ಕ್ಷೇಮವಾಗಲಿ ಆನಂದವಾಗಿ ಶಾಸ್ತ್ರದ ಅನುಷ್ಠಾನದಲ್ಲಿ ಈ ತನಕ ಏನ್ ತಿಳಿದಿದ್ದೀರೋ ಅದನ್ನು ಉಪಾಸನೆ ಮಾಡಿಕೊಂಡು ಬದುಕಿ ಅಂತ ಹೇಳಿ ಬರೆದಿಟ್ಟು ಹೊರಟೋದು ಏನದು ನೇದೃಶಂ ನೀವು ಈಗ ನೆಲೆಗೊಂಡಂತಹ ಹಿಮತ ಹಿಮದ ತಪ್ಪಲಿನ ಎತ್ತರದ ನರನಾರಾಯಣ ಪರ್ವತದ ಬುಡದಲ್ಲಿರುವ ಅನಂತದ ಮಠ ಏನಿದೆ ಇದು ಜಗತ್ತಿನಲ್ಲಿ ಇನ್ನೆಲ್ಲೂ ಸಿಗದ ಅಪರೂಪದ ಕ್ಷೇತ್ರ ಇದು ತೀರ್ಥ ಕ್ಷೇತ್ರ ಇದು ಇದರಷ್ಟು ಪವಿತ್ರವಾದ ಸ್ಥಳ ನೇದೃಶಂ ಸ್ಥಳಂ ಶಮಲ ಘ್ನಂ ಶಮಲ ಅಂದ್ರೆ ಪಾಪ ಘ್ನ ಅಂದ್ರೆ ನಾಶ ಮಾಡುವಂತಹದ್ದು ಇಂತಹ ಅದ್ಭುತವಾದ ಪಾಪವನ್ನ ಕಳೆಯುವ ಮತ್ತೊಂದು ಸ್ಥಳ ಲೋಕದಲ್ಲಿ ಇನ್ನೆಲ್ಲೂ ಹುಡುಕಿನರೂ ಸಿಗದು ಬೆಟ್ಟವನ್ನು ಉಳಿಸಿಕೊಳ್ಳಿ ಈ ಬೆಟ್ಟವನ್ನು ಮೈನಿಂಗ್ ಮಾಡಿ ಏನು ಸಿಗುತ್ತೆ ಅಂತ ಕೊರದು ಇಲಿಗಳಾಗಬೇಡಿ ಹೆಗ್ಗಣಗಳಾಗಬೇಡಿ ಬರೀ ಮಾಟೆಗಳೇ ತುಂಬುವಂತೆ ಮಾಡಬೇಡಿ ಅಂತ ಇದು ಇನ್ನೊಂದು ಅರ್ಥ ಇದೆ ಇದಕ್ಕೆ ಲೋಕದಲ್ಲಿ ಎಲ್ಲೇ ಬೆಟ್ಟಗಳಿದ್ರೆ ಉಳಿಸ್ಕೊಳ್ಳಿ ಇಂತರ್ಥ ನಾಸ್ಯ ತೀರ್ಥ ಸರೀರಸ್ಯ ಸಮನ್ ವಾಹು ವಾಹ ಅಂದ್ರೆ ನೀರು ಅಂತ ಅರ್ಥ ಈ ಇಲ್ಲಿ ಹರಿಯುವ ಅಲಕೆ ಗಂಗೆ ಏನಿದೆ ಇಂತಹ ನೀರು ಪರಿಶುದ್ಧವಾದ ಸ್ಫಟಿಕದಂತೆ ಹತ್ತಾರು ವರ್ಷಗಳನ್ನಿಟ್ಟರೂ ಕೂಡ ಒಂದು ಸಣ್ಣ ಹುಳ ಹುಪ್ಪಟಿ ಹುಟ್ಟದ ಅಪರೂಪದ ಈ ನೀರು ಇನ್ನು ಜಗದ ಯಾವ ಅಗಲದ ಆಚೆಗೆ ಹೋಗಿ ನೋಡಿದ್ರೂ ಸಿಗದು ಉಳಿಸಿಕೊಳ್ಳಿ ಈ ನೀರನ್ನ ಕಳೆದುಕೊಳ್ಬೇಡಿ ಅಚ್ಚ್ಯುತನಿಗಿಂತ ಹೆಚ್ಚಿನ ದೈವ ಇನ್ನೆಲ್ಲೂ ಲೋಕದಲ್ಲಿ ನಿಮಗೆ ಸಿಗದು ಈ ಅಚ್ಚ್ಯುತ ದೊಡ್ಡವನು ಈ ಕ್ಷೇತ್ರ ದೊಡ್ಡದು ಈ ನೀರು ದೊಡ್ಡದು ಅಂತ ಹೇಳುವ ನಮ್ಮ ಮಾತಿಗಿಂತ ಮಿಗಿಲಾದ ಮತ್ತೊಂದು ಮಾತು ಇನ್ನೆಲ್ಲೂ ಸಿಗದು ನಾಸ್ಮದು ಸದೃಶನ್ ಹಿತರೂಪ ನಿಮಗೆ ಹಿತವಯಸುವ ಶಾಸ್ತ್ರದ ನಿಜವಾದ ಅರ್ಥ ಭಗವಂತನೇ ಅವನಿಗಿಂತ ಮಿಗಿಲಾದ ದೈವ ಭಕ್ತೊಂದಿಲ್ಲ ಅನ್ನುವ ಮಾತಿಗೆ ಮಿಗಿಲಾದ ನನ್ನ ಮಾತಿನ ಮಿಗಿಲಾದ ಮತ್ತೊಂದು ಮಾತು ನಿಮ್ಗೆ ಎಲ್ಲೂ ಹುಡುಕಿದ್ರೆ ಸಿಗಲ್ಲ ಆದ್ರಿಂದ ಇಷ್ಟನ್ನು ಜೀವನದಲ್ಲಿ ಅರಗಿಸಿಕೊಳ್ಳಿ ಬದುಕಿ ಅಂತ ಹೇಳಿ ಹೊರಟೋಗಿದ್ದಾರೆ ಹುಡುಗರಿಗೆ ಬೆಳಗ್ ಬೆಳಗ್ಗೆ ಆಗಬೇಕು ಅಂತ ಎಚ್ಚರ ಅಂತ ಅನ್ಕೊಂಡು ಆಚಾರ್ಯ ಹೊರಟರು ಅದ್ರ ಅದ್ರಲ್ಲಿ ಒಬ್ರು ಶಿಷ್ಯರಿದ್ರು ಸತ್ಯತೀರ್ಥರು ಅಂತ ಅವರಿಗೆ ಹಾಗೆ ಎಚ್ಚರ ಎಚ್ಚರಾಗಿದೆ ಅಂದ್ರೆ ತಡಬಡ ಅಂತವರ ಹೆಜ್ಜೆ ಸದ್ದು ಕೇಳಿ ನೋಡ್ತಾನೆ ಆಚಾರ್ಯ ಮಬ್ಬಾದ ಬಳಕೆನಲ್ಲಿ ಹೋಗ್ತಾ ಇರೋದು ಕಾಣಿಸಿತು ಎಲ್ಲೋ ಬಿಟ್ಟು ನಮ್ಮನ್ನು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅವ್ರಿಗೆ ಯಾಕೆಂದ್ರೆ ಸಾಮಾನ್ಯ ಹೋಗುವಾಗ ಎಲ್ಲಿಗೆ ಹೋಗುದಾದ್ರೆ ಶಿಷ್ಯರನ್ನ ಎಬ್ಬಿಸುವುದು ಇತ್ಯಾದಿಗಳನ್ನು ಅವ್ರು ಮಾಡ್ತಾರೆ ನಮ್ಮನ್ನ ಎಬ್ಬಿಸದೆ ಹೋಗ್ತಾ ಇದ್ದಾರೆ ಅಂದ್ರೆ ಇನ್ಯಾ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡದ್ರ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಅರ್ಥ ಗುರುಗಳನ್ನು ಬಿಟ್ಟಿರಲಾರದೆ ಅವರನ್ನು ಹಿಂಬಾಲಿಸಿರು ಎಷ್ಟು ದೂರದ ತನಕ ಹೋಗಿದ್ದಾರೆ ಅಂದ್ರೆ ಬೆಳಗ್ಗೆ ಬೇರೆ ಎದ್ದು ಹೊರಟೈತಿ ಬಹಳ ದೂರದ ತನಕ ಅವ್ರು ಹೋಗುವಾಗ ನೋಡ್ತಾ ಇದ್ದಾರೆ ಒಂದು ಬಂಡೆಯಿಂದ ಮತ್ತೊಂದು ಬಂಡೆಗೆ ಎದ್ದಿಡ್ತಾರೆ ಅವರು ಕೆಳಗಿಳಿಗೆ ಹೋಗ್ತಾನೆ ಇಲ್ಲ ಅವ್ರಿಗೆ ನೆನಪಾಯ್ತು ಇದು ಹನುಮಂತನೋ ಭೀಮನೋ ಇರಬೇಕು ಇದು ಮನುಷ್ಯ ನಮ್ಮ ಗುರುಗಳು ಸಾಮಾನ್ಯ ಆನಂದ ತೀರ್ಥರು ಮಾತ್ರ ಅಲ್ಲ ಇದು ಅಂತ ಅನ್ನಿಸಿತು ಆದರೂ ಹಠಕ್ಕೆ ಬಿದ್ದು ಬೆನ್ನಟ್ಟಿಕೊಂಡು ಹೋದ್ರು ಬೆನ್ನಟ್ಟಿಕೊಂಡು ಹೋದ್ರೆ ಅವ್ರ ದೂರ ಅಂತರ ಜಾಸ್ತಿ ಆಗ್ತಾ ಇದೆ ಕತ್ತಲೆ ಆಗ್ತಾ ಇದೆ ಸಾಯಂಕಾಲದ ಹೊತ್ತು ಅಷ್ಟು ದೂರ ನಡೆದಿದ್ದಾರೆ ಬಿಡದೆ ಇನ್ನು ನಾನು ಅವರನ್ನು ಹಿಂಬಾಲಿಸ್ಲಿಕ್ಕಾಗುದಿಲ್ಲ ನಾನು ಮಧ್ಯದಲ್ಲೇ ಕ್ಲಿಶಕ್ಕೆ ಅಂತರಿತವ ಜನ ಅಂತ ಸಿಕ್ಕಿಬಿಡುತ್ತೇನೆ ಅಂತಂದುಕೊಂಡು ಆಚಾರ್ಯರೇ ಎಂದು ಜೋರಾಗಿ ಕೂಗಿಕೊಂಡು ಆಚಾರ್ಯರಿಗೆ ಗೊತ್ತಿದೆ ಹಿಂಬಾಲಿಸ್ತಾ ಇದ್ದಾನೆ ಎಷ್ಟು ತನಕ ಭಕ್ತದೋ ಬರಲಿ ಅದಿಲ್ಲಿ ಗೊತ್ತಾಗಬೇಕು ಆ ಪ್ರೀತಿಯನ್ನು ಅವರು ಗಮನಿಸಿದ್ದಾರೆ ತಿಂತೆ ತಿರುಗಿ ಕೈಯನ್ನು ಒಂದ್ಸರ್ತಿ ಈ ಊರೆಲ್ಲ ಚಾಚು ಅರಗಲ್ಲ ಅವನಿಗೆ ಅಭಯ ಚಾಚುವ ಹಾಗೆ ಹಾಗೇನೆ ಅವನನ್ನ ತನ್ನ ಗಾಳಿಯ ಬಲದಿಂದ ಎಲ್ಲಿಗೆ ಬಂದು ನಿಂತಿದ್ರು ಎಲ್ಲಿಂದ ಹೊರಟಿದ್ರು ಅಲ್ಲಿಗೆ ಅವನನ್ನ ತಳ್ಳಿದ್ರು ಹಿಮದ ತಪ್ಪಲಿನಲ್ಲಿ ಕೆಳಕ್ಕೆ ವಾಪಸ್ ಬಂದು ಯಾವ ಜಾಗದಿಂದ ಹೊರಟಿದ್ರು ಅಲ್ಲಿ ಬಿದ್ದಿದ್ದಾರೆ ಹುಡುಗರೆಲ್ಲ ಇವನನ್ನು ಹುಡುಕ್ತಾ ಇದ್ದಾರೆ ಅವನು ಕಣ್ಣಲ್ಲಿ ನೀರು ಸತ್ಯತೀರ್ಥರು ಕಣ್ತುಂಬ ನೀರು ಸತ್ಯತೀರ್ಥರು ಅತ್ಯುತ್ತಮ ತಜ್ಞರ ಕೈಯಿಂದ ದೀಕ್ಷಿತನಾದ ಇನ್ನೊಬ್ಬರು ಶಿಷ್ಯ ಆದ್ರೆ ಆಚಾರ್ಯರಿಗೆ ಪಾಠದಲ್ಲಿ ಶಿಷ್ಯ ದೀಕ್ಷಿತನಾದದ್ದು ಆ ಅಚ್ಯುತ ಪ್ರಜ್ಞರಲ್ಲಿ ಕಣ್ಣಲ್ಲಿ ಗಳಿ ನೀರು ಗುರುಗಳು ನಮ್ಮನ್ನು ಬಿಟ್ಟೆ ಹೋದು ಇನ್ನು ಗುರುಗಳು ಸಿಗಲ್ಲ ಅಂತ ತುಂಬಾ ವ್ಯಥೆ ಶಿಷ್ಯರೆಲ್ಲರೂ ಕೂಡ ಒಬ್ರಿಗೊಬ್ರು ಆಸರೆಯಾಗಿ ಅಳ್ಳಿಕ್ ಶುರು ಮಾಡಿದ್ರು ಆಚಾರ್ಯರಿಗೆ ತೀರ್ಮಾನ ಇತ್ತಲ್ಲ ಇದು ಉಳಿದದ್ದೆಲ್ಲದಕ್ಕಿಂತ ಅದು ಮುಖ್ಯ ವೇದ ವ್ಯಾಸರ ಕರ್ಮೇಲೆ ಅಲ್ಲೇ ಹೋಗಬೇಕಾಗುತ್ತೆ ಅಂತ ಹೇಳಿ ಸೀತಾ ಹೊರಟು ಹೋಗಿದ್ದಾರೆ ಅಲ್ಲಿ ಹೇಗೆ ಕಾಣಿಸಿತು ಅಂತ ವರ್ಣನೆ ಮಾಡುತ್ತಾರೆ ವೇದವ್ಯಾಸರನ್ನ ಪರಿಚಯಿಸುವ ಅತ್ಯಂತ ಸುಂದರವಾದ ಸರ್ಗ ಏಳನೇದು ಮಧ್ಯ ವಿಜಯದಲ್ಲಿ ಹಾಗೆ ಮಹಾಭಾರತದಲ್ಲಿ ಹತ್ತನೇ ಅಧ್ಯಾಯ ಅನ್ನೋದು ವೇದವ್ಯಾಸರ ಪರಿಚಯವನ್ನು ಮಾಡಿಕೊಡುತ್ತೆ ಈ ಹತ್ ಮತ್ತು ಎಂಟು ತುಂಬಾ ಕಥೆ ಇಲ್ಲ ಎರಡು ಮುಖ್ಯವಾದ ಅಂಶಗಳು ಒಂದು ವೇದವ್ಯಾಸರ ಮತ್ತು ನಾರಾಯಣನ ಚಿತ್ತನವನ್ನು ಕೊಡುತ್ತೆ ಹೇಗಿದ್ರು ಅಂತ ಎಂಟನೆಯ ಸರ್ಗದಲ್ಲಿ ಈ ಎರಡು ರೂಪಗಳನ್ನ ಉಳಿದ ಇಲ್ಲಿ ತನಕ ಎಷ್ಟೆಲ್ಲ ಅವತಾರಗಳಾದವು ಅಷ್ಟೂ ಅವತಾರಗಳ ಜೊತೆಗೆ ಗೋಲಿಸಿ ಅವರು ಇವರು ಬೇರೆ ಅಲ್ಲ ಯಾಕಂದ್ರೆ ಇವರಲ್ಲಿ ಏನ್ ಕಾಣ್ತಿದ್ಯೋ ಅದೇ ಮತ್ಸ್ಯದಲ್ಲೂ ಇತ್ತು ಇವರಲ್ಲಿ ಏನ್ ಕಾಣ್ತಿದ್ಯೋ ಅದೇ ವರಾಹದಲ್ಲಿತ್ತು ಇವರಲ್ಲಿ ಏನ್ ಕಾಣ್ತಿದ್ಯೋ ಅದೋ ನರಸಿಂಹನಂತೆ ಇತ್ತು ಅದೇ ಪೂರ್ವನಂತೆ ಇತ್ತು ಅಂತ ಹೀಗೆ ಅದರಲ್ಲಿರುವ ಗುಣಗಳ ಸಾಮ್ಯವನ್ನ ಚಿಂತಿಸ್ತಾ ಅಷ್ಟೂ ಭಗವದ್ ಒಂದು ಸಹಿ ನಮ್ಮ ಕಣ್ಣ ಮುಂದೆ ನಾರಾಯಣ ಮತ್ತು ವೀರವ್ಯಾಸ ಎರಡು ಒಂದೇ ರೂಪ ಎರಡು ಆಶ್ರಮಗಳಲ್ಲಿ ಕಾಣುವ ಸ್ಥಿತಿಯಲ್ಲಿ ಮಧ್ವಾಚಾರ್ಯರು ಅವರನ್ನ ಗುರುತಿಸಿ ಉಳಿದ ಶಿಷ್ಯರೆಲ್ಲ ಈ ವ್ಯಕ್ತಿ ಇವರದ್ದೇ ಪ್ರತಿಬಿಂಬ ಈ ನಾರಾಯಣ ಅಥವಾ ವೇದವ್ಯಾಸವನ್ನ ನೋಡಿದ ಶಿಷ್ಯರಿಬ್ಬರಿಗೂ ಇದು ಈ ವೇದವ್ಯಾಸರದ್ದೇ ಪ್ರತಿಬಿಂಬ ಇವರು ನಾರಾಯಣನಂತೆ ಪ್ರತಿಬಿಂಬ ಅನ್ನುವ ಹಾಗೆ ಮಧ್ವರನ್ನ ಗುರುತಿಸಿದ ಚಿತ್ರನ ವಿವರ ನಮಗೆ ಈ ಏಳು ಮತ್ತು ಎಂಟನೆಯ ಸಂಘದಲ್ಲಿ ಸಿಗುವಂಥದ್ದು ಆ ಕಥೆಯನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿ ಗ ವಾಚ ಮನಸ ಇಂದ್ರಿ ಆತ್ಮನವಾ ಅನುಸೃತಸ್ವಭಾವ ಕೋವಿ ಯ ಸಕಲಂ ಪರಸ್ಮೈ ನಾರಾಯಣ ಸರ್ಪೆಯ ಕಾೇನ ವಚ ಮನಸೇಂದ್ರಿಯ ಬುಧ್ಯಾತ್ಮನಾ ಅನುಸೃತ ಸ್ವಭಾವ ಕರೋತ್ ಸಕಲಂ ಪರಸ್ಮೈ ನಾರಾಯಣ ಸಾಮರ್ಪೆಯ ಕೃಷ್ಣಾರ್ಪಿತಮಸ್ತು